ಿರ ಗೀತೌ ಗಮನೀಯ ಹೃದಯ ಮುದಿತಾತ ಶ್ರೀ ಗುರು ವಸ ಕಮಲಾಚ ಗುರು ಸಮು ನಿರ್ಮೂಲ ಕಮಲಾಚ ಜೀ ಗಣರಾಧ ಭ ಕೋ ಸಂಸಾರದಲ್ಲಿ ಇರಬೇಕೋ ಸಂಸಾರದಲ್ಲಿ ಯಾಗೆ ಬರೇ ದಿ ತು ಪ್ರಾಚೀನ ದಲೆ ಯಾಗೆ ಬರೇ ದಿ ತು ಪ್ರಾಚೀನ ದಲೆ ಹಾಗೆ ಇರಬೇಕು ಸಂಸಾರದಲ್ಲಿ ಹಾಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಆಟ ಸಾ ಕೆಂದು ಮುರಿದು ಓಡಿದ ಹಾಗೆ ಇರಬೇಕು ಸಂಸಾರನೂ ಯೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು पक्षी बंद अं हारी हू आण वसतिगार बंदा बंद होता ಹೊರಟೆ ಹೋದ ಹಾಗೆ ಇರಬೇಕು ಸಂಸಾರದಲ್ಲಿ ಯಾಕೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಸಂತೆ ನೆರೆ री नर यू संते नाना परी संजे हिड़ू तम तम दारी हाग इो संसार गणेश पुरंदर विठलना दासर संगण पुत्र मित्र कलत्र कल्बाधवे संसार बरदीत प्राचीन संसार दली। संसार दले ನಾವು ಸ್ವಲ್ಪ ವೇಳೆ ಮಾಡಿ ಹರಿಕತೆ ಪ್ರಾರಂಭ ಮಾಡಿದ್ದೆ ಯಾಕಂದ್ರೆ ಈ ಸಣ್ಣ ಪುಟ್ಟ ಮಕ್ಕಳೆಲ್ಲ ಮನೆಯಲ್ಲಿ ಕೂತು ದೊಡ್ಡವರಿಗೆ ಬರ್ಲಿಕ್ಕೆ ಅನುಕೂಲ ಆಗಲಿ ಈಗ ನೋಡಿದ್ರೆ ದೊಡ್ಡವರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನು ಕಳಿಸಿದ್ದಾರೆ ಹೋಗೋರು ಆದರೂ ನಮಗೆ ಸಂತೋಷ ಯಾಕಂದ್ರೆ ನಾವು ಮಕ್ಕಳ ಮೇಲೆ ಭರವಸೆ ಇಡಬೇಕೆ ಹೊರತು ಮುದುಕರ ಮೇಲಲ್ಲ ಮುದುಕರು ಅಂದ್ರೆ ಅದು ಭೂತಕಾಲ ಆಗಿ ಮಕ್ಕಳು ಅಂದ್ರೆ ಮುಂದಿನ ಭವಿಷ್ಯವಾದದಿಂದಾಗಿ ಮಕ್ಕಳು ಗದ್ದಲ ಮಾಡದೆ ಒಳ್ಳೆಯ ವಿಚಾರ ಶ್ರವಣಕ್ಕೆ ಅನುಕೂಲತೆಯಾಗಬೇಕು ನಮ್ಮ ಧರ್ಮಶಾಸ್ತ್ರದಲ್ಲಿ ತತ್ವಶಾಸ್ತ್ರಗಳಲ್ಲಿ ಕೆಲವು ಒಳ್ಳೊಳ್ಳೆ ಶಬ್ದಗಳಿದೆ ಆ ಶಬ್ದಕ್ಕೆ ಸರಿಯಾದ ಅರ್ಥ ನಮಗೆ ತಿಳಿದಿರುವುದರಿಂದ ತಪ್ಪು ತಪ್ಪಾಗಿ ವರ್ತಿಸಿದೆ ಮೊದಲು ನೋಡಿ ನಮ್ಮಲ್ಲಿ ಪೂಜೆ ಎಂಬ ಶಬ್ದ ಭಗವಂತನಲ್ಲಿ ಪೂಜ್ಯ ಭಾವ ಉಂಟು ಮಾಡ್ತಾ ಇತ್ತು ಕೇಳುವವರಿಗೆ ರೋಮಾಂಚವಾಗ್ತಾ ಇತ್ತು ಯಾವುದೋ ಒಂದು ಅಲೌಕಿಕವಾದ ಆನಂದ ಉಂಟಾಗ್ತಾ ಇತ್ತು ಪೂಜೆ ಎಂಬ ಶಬ್ದ ಕೇಳಿದರೆ ಈಗ ಶಬ್ದ ನಾವು ಎಷ್ಟು ಕೆಡಿಸಿಕೊಂಡಿದ್ದೇವೆಂದ್ರೆ ಮಕ್ಕಳು ಬಹಳ ತಂಟೆ ತಕರಾರು ಮಾಡಿದರೆ ತಾಯಂದರು ಹೇಳ್ತಾರೆ ಬಾ ಮನೆಗೆ ಮಾಡ್ತೇನೆ ನಿನಗೆ ಪೂಜೆ ಅಂತ ಪೂಜೆ ಮಾಡುವುದಂದ್ರೆ ಹಿಂಸೆ ಮಾಡುವುದು ಹೊಡೆಯೋದು ಬಡಿಯೋದು ಅಂತ ಅರ್ಥ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೆ ಆ ಮಕ್ಕಳು ದೊಡ್ಡವರಾದ ಮೇಲೆ ಮುದುಕ ಅಪ್ಪ ಕೋಣೆಯೊಳಗೆ ಹಾಕಿ ಕೂತ್ಕೋ ಮುದುಕ ಮಾಡ್ತೇನೆ ನಿಂಗೆ ಪೂಜೆ ಅಂತ ಯಾಕಂದ್ರೆ ಆ ಪೂಜೆ ಶಬ್ದದ ಅರ್ಥವನ್ನು ಕೆಡಿಸಿ ಅದಕ್ಕೆ ಅಪಾರ್ಥ ಮಾಡಿದ್ದಲ್ಲ ಅನರ್ಥ ಮಾಡಿದ್ದ ಈ ಎರಡನೇ ಒಂದು ಶಬ್ದ ಮಂಗಳಾರತಿ ಇದು ಎಷ್ಟು ನಮಗೆ ಮೈ ಮರೆಸ್ತಾ ಹಿಂದೆ ಈ ಬೆಂಗಳೂರು ಮೈಸೂರು ಕಡೆ ಜನ ಅದು ಇಷ್ಟು ಹಾಲು ನಿನ್ನೆ ಬೀದಿಯಲ್ಲಿ ಸಿಕ್ಕಿದ ಅವನಿಗೆ ಚೆನ್ನಾಗಿ ಮಂಗಳಾರತಿ ಮಾಡಿಬಿಟ್ಟೆ ಅಪಮಾನ ಮಾಡುವುದನ್ನು ಮಂಗಳಾರತಿ ಅಂತಲೂ ಹಿಂಸೆ ಮಾಡುವುದನ್ನು ಪೂಜೆ ಅಂತಲೂ ಮಕ್ಕಳಿಗೆ ಹೇಳಿಕೊಟ್ರೆ ಆ ಮಕ್ಕಳಿಗೆ ನಾಳೆ ಎಂತ ಸಂಸ್ಕಾರ ಬರ್ತದೆ ಹಾಗೆಯೇ ಮಾಯೆ ಎಂಬ ಪದ ನಮ್ಮಲ್ಲಿ ಮಾಯೆ ಎಂಬ ಶಬ್ದಕ್ಕೆ ಇಷ್ಟು ತಪ್ಪು ಅರ್ಥ ಮಾಡಿದ್ದೇವೆ ಮಾಯೆ ಅಂದರೆ ಇದ್ದದ್ದು ಇಲ್ಲವಾಗುವುದು ಇಲ್ಲದ್ದು ಉಂಟಾಗುವುದು ಇಂಥ ಐಂದ್ರಜಾಲಿಕವಾದ ವಂಚನೆಯ ಸಂಚಿನ ಸ್ವಭಾವಕ್ಕೆ ಮಾಯೆ ಮಾಯೆ ಅಂತೆ ಶಾಸ್ತ್ರಗಳಲ್ಲಿ ಮಾಯಾಂಬ ಶಬ್ದಕ್ಕರ್ಥ ಏನು ಅಂದರೆ ಪರಮಾತ್ಮನ ಇಚ್ಛಾಶಕ್ತಿ ಅಂತರ್ಥ ಜಯ ಮಾಯಾ ಕೃತಿ ಶಾಂತ ಮೊದಲಾದ ಲಕ್ಷ್ಮೀದೇವಿಯಾಗಿರುವ ಹೆಸರದು ಮಾಯಾ ಅಂದ್ರ ಸಾಕ್ಷಾತ್ ದೇವಿ ಆ ಲಕ್ಷ್ಮಿನ ಮೇಲೆ ಜ್ಞಾನಭಕ್ತಿಯಾದಿಗಳು ಕೊಡತಕ್ಕಂಥವಳು ನಮ್ಮನ್ನು ಉದ್ದಾರ ಮಾಡಲಿಕ್ಕೆ ಭಗವಂತನಿಗೆ ನಮ್ಮ ಕುರಿತು ಶಿಫಾರಸು ಮಾಡುವವಳು ತಾಯಿ ಅಂತ ಮಾಯೆ ಎಂಬ ಶಬ್ದದ ಯಥಾರ್ಥ ಅರ್ಥ ಮರೆತು ಕೇವಲ ಐಂದ್ರಜಾಲಿಕವಾದ ಸ್ಥಿತಿಯನ್ನು ಮಾಯೆ ಎಂದು ತಿಳ್ಕೊಂಡಿದ್ದೆ ಮಾಯಾ ಅಂದ್ರೆ ಪರಮಾತ್ಮನ ಇಚ್ಛಾಶಕ್ತಿ ದೇವರಲ್ಲಿ ಮೂರು ಶಕ್ತಿ ಇದೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದು ಭಗವಂತನಲ್ಲಿ ಪರಿಪೂರ್ಣವಾಗಿದೆ ಜೀವನಾದ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತದೆ ಅದು ಮೂರು ಒಬ್ಬರತ್ರ ಇರುವುದಿಲ್ಲ ಕೆಲವರಿಗೆ ಸ್ವಲ್ಪ ಜ್ಞಾನಶಕ್ತಿ ಇದೆ ಕ್ರಿಯಾಶಕ್ತಿ ಇಲ್ಲ ಕೆಲವರಲ್ಲಿ ಕ್ರಿಯಾಶಕ್ತಿ ಉಂಟು ಇಚ್ಛಾಶಕ್ತಿ ಇಲ್ಲ ಕೆಲವರಿಗೆ ಪ್ರಬಲವಾದ ಇಚ್ಛಾಶಕ್ತಿ ಇದೆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಲ್ಲ ಇನ್ನು ಕೆಲವರಿಗೆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಯಾವುದೂ ಇಲ್ಲ ಜೀವನಶಕ್ತಿ ಮಾತ್ರ ಇರುತ್ತದೆ ಅದು ಪ್ರಾಣಿಗಳಿಗೂ ಇರುತ್ತದೆ ಮನುಷ್ಯನಿಗೆ ಮಾತ್ರ ಅಲ್ಲ ಅಷ್ಟಕ್ಕೆ ಮಾತ್ರ ಮನುಷ್ಯ ಬದುಕಿದ ಅಂತಾಗಬಾರದು ಅವನಲ್ಲಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿಗಳು ಜಾಗೃತವಾಗಬೇಕಾದ್ರೆ ಆ ಮಾಯಾಪತಿಯಾದ ಪರಮಾತ್ಮನ ಅನುಗ್ರಹ ಪಡೆಯಬೇಕು ದೈವೀ ಘೇಶ ಗುಣಮಯ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಬದ್ಯಂತೆ ಮಾಯಾಮೇತಾಂತರಂತಿತೇ ಭಗವಂತ ಹೇಳ್ತಾನೆ ಎಲ್ಲಾ ಜೀವರಿಗೆ ಪ್ರತಿಬಂಧಕವಾಗಿರತಕ್ಕಂಥ ಮಾಯಾ ಶಕ್ತಿ ಇದು ನನ್ನದು ಯಾರು ನನಗೆ ಶರಣು ಬರ್ತಾನೋ ಅವನನ್ನೇ ಮಾಯೆ ಎಂದು ನಾನು ಬಿಡುಗಡೆ ಮಾಡಿಬಿಡುತ್ತೇನೆ ಅವನು ಬಂಧಮುಕ್ತನಾಗ್ತಾನೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟ ಕಾರ್ಯವನ್ನು ಸರ್ವಶ್ರೇಷ್ಠನಾದ ಶ್ರೀಮನ್ನಾರಾಯಣ ಪರಮಾತ್ಮ ನಡೆಸುವ ಅವನಿಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ನಾವು ನೀವು ನಾ ಮಾಡಿದೆ ನೀ ಮಾಡಿದೆ ಎಂದು ವ್ಯವಹಾರಕ್ಕಾಗಿ ನಾನು ನೀನು ಹೆಂತ ಹೇಳೋದೇ ಹೊರತು ತನ್ನಿಂತಾನೇ ಆಗುವ ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯಗಳಲ್ಲಿ ಇದನ್ನ ನಾನು ಮಾಡಿದೆ ಅಂತ ಅಹಂಕಾರದ ಕೊಂಡಿ ತಗೊಂಡೋಗುತ್ತೆ ಒಂದ್ ದೃಷ್ಟಾಂತ ನೋಡಿ ಮನೆಯ ಹಿಂದೆ ಮಾವಿನ ಮರದಲ್ಲಿ ಮಾವಿನ ಕಾಯಿ ಬೆಳೆದು ನಿಂತಿದೆ ಅಲ್ಲೇ ಬಿಟ್ಟರೆ ಯಾರಾದರೂ ಕದ್ದುಕೊಂಡು ಅಂತ ಆ ಮರದ ಯಜಮಾನ ಮಾವಿನ ಕಾಯಿ ತಂದು ಮನೆಯಲ್ಲಿ ಹಣ್ಣು ಮಾಡಲಿಕ್ಕೆ ಇಟ್ಟ ಮತ್ತೆ ಪಕ್ಕದ ಮನೆಯವರು ಹೇಳಿದ ಇದನ್ನು ನಾನು ಹಣ್ಣು ಮಾಡ್ತೇನೆ ಇವ ಏನ್ ಹಣ್ಣು ಮಾಡೋದು ತನ್ನಿಷ್ಟಕ್ಕೆ ಹಣ್ಣು ಆಗೋದು ಇವ ಏನ್ ಮಾಡಬೇಕಾದ ಇವ್ ಮಾಡಬೇಕಾದಿರೋಂದ್ರೆ ಆಗಾಗ ಹೋಗೋದು ಮುಟ್ಟೋದು ಮೂಸೋದು ಹಿಚ್ಕೋದು ಇದೆಲ್ಲ ಮಾಡಬಾರ್ದು ಅಷ್ಟೆ ಇವನಿಷ್ಟಕ್ಕೆ ಇವ ಕೂತರೆ ಅನ್ನಿಷ್ಟಕ್ಕೆ ಹಣ್ಣಾಗ್ತದೆ ಇವ ಏನ್ ಪ್ರಯತ್ನ ಮಾಡಬೇಕು ಅಂತಿಲ್ಲ ಯಾವ್ದಾದ್ರು ಹಣ್ಣು ಆಯ್ತೋ ಪರಿಮಳ ಬರ್ತಾ ಇದೆ ಮಕ್ಕಳು ಹೇಳಿದ್ರು ಮಾವಿನಕಾಯಿ ಹಣ್ಣಾಗಿದೆ ಅಪ್ಪ ಇವತ್ತಿ ನೋಡುವೆ ಇವಂದು ಇವತ್ತು ಮಾಡುವ ಅದು ಒಳ್ಳೆ ಹಣ್ಣಾಗಲಿ ಆಮೇಲೆ ತಿನ್ನೋಣ ಈಗ ತಿನ್ಲಿಕ್ಕೆ ಶುರು ಮಾಡೋದು ಯಾವಾಗ ಅಂದ್ರೆ ಅದು ಕೊಳಿಲಿಕ್ಕೆ ಶುರು ಯಾವ ಹಣ್ಣು ಮೊದಲು ಕೊಳುತ್ತಿದ್ಯೋ ಅದು ಮೊದಲು ತಿನ್ನೋಣ ಇನ್ನೊಂದು ತಿನ್ಬೇಕಾದ್ರೆ ಇನ್ನೊಂದು ಕೊಳಿಬೇಕು ಒಳ್ಳೆ ಹಣ್ಣಿದ್ರು ತಿನ್ನೋದು ಹಣಲಿ ಬರದಿರೋದಿಲ್ಲ ಈ ಎಲೆ ಅಡಿಕೆ ನೋಡಿ ಅವರು ಒಣಗಿದ ಎಲೆ ಮೊದಲು ತಿನ್ನೋರು ಹಾಳಾಗ್ತದೆ ಹೀಗಾಗಿ ಕೊನೆಗೆ ತನಕ ಒಣಗಿದ್ದೇ ತಿನ್ನೋದು ಎಳೆದು ಸಿಗೋದಿಲ್ಲ ಇಂಥ ತಿನ್ನ ಒಂದು ಮಾದನ ತುಂಡು ಮಾಡಿ ಯಾರಿಗೆ ಕೊಟ್ಟಾಗೋ ಬಾಯಲ್ಲಿಟ್ಟು ಬಹಳ ಸಿಹಿ ಇದೆ ಎಲ್ಲಿಂದ ತಂದ್ರಿ ನೀವು ಹೇಳ್ತಾ ನಿಮಗೆಲ್ಲ ಸಿಗ್ತಕ್ಕಂಥದ್ದಲ್ಲ ಇದು ನಾನು ಮನೆಯಲ್ಲಿ ತಂದಿಟ್ಟು ಹಣ್ಣು ಮಾಡಿದ್ದು ಇವ ಏನ್ ಮಾಡಿದ್ದ ಇದಕ್ಕೆ ಮಾತ್ರ ಅಲ್ಲ ದಿನ ಬೆಳಗಾದ್ರೆ ಕೋಟಿ ಕೋಟಿ ಕುಸುಮಗಳು ಗದ್ದರಿಸುವ ಗುಡುಗು ಷಳೆ ಬೆಂಚು ಗಾಳಿ ಕನಬಿಗಿದ ನಭಾ ಬಾಯಿ ತೆರೆಯದಿರುವ ತಿರೇ ಲಕ್ಷ ಲಕ್ಷ ಗೃಹತಾರಿಕಾ ನಿಹಾರಿಕೆಗಳನ್ನ ನಾವು ನೀವು ಮಾಡಿದ್ರು ನಾವು ನೀವು ನಡೆಸಿದ್ದು ಬಹುಚಿತ್ರ ಜಗದ್ ಬಹುದಾ ಕರ್ಣಾತ್ ಪರಶಕ್ತಿರನಂತ ಗುಣಹ ಪರಮಃ ಮಧ್ವಾಚಾರ್ಯ ಹೇಳ್ತಾರೆ ಬಹುಚಿತ್ರ ಜಗದ್ ಬಹುದಾ ಕರ್ಣಾತ್ ಎಂಥ ವೈವಿಧ್ಯಮಯ ಮಾಡ ಒಂದ್ರ ಒಂದಿಲ್ಲ ಒಂದರಲ್ಲೂ ಕುಂದಿಲ್ಲ ಬಹುಚಿತ್ರ ಜಗದ್ ಬಹುದಾ ಕರ್ಣಾತ್ ಪರಶಕ್ತಿರನಂತ ಗುಣಹ ಪರಮಃ ಈ ಚಿತ್ರ ಸೃಷ್ಟಿ ಮಾಡಿದೆ ಪರಮಾತ್ಮ ನೀನೆಂಥ ಆಶ್ಚರ್ಯವಪ್ಪ ನೀನೆಂಥ ಆನಂದನು ದೇವರು ಬರಿಯ ಆಶ್ಚರ್ಯವಲ್ಲ ಆಶ್ಚರ್ಯೋ ಭಗವಾನ್ ವಿಷ್ಣು ಆದರೆ ಅದ್ರ ಜೊತೆಗೆ ಆನಂದವಿದೆ ಆಶ್ಚರ್ಯ ಬೇರೆ ಆನಂದ ಬೇರೆ ನಮಗದು ಗೊತ್ತಿಲ್ಲದಿರುವುದರಿಂದ ಆಶ್ಚರ್ಯವನ್ನೇ ಆನಂದ ಅಂತ ತಿಳ್ಕೊಳ್ತೇವೆ ಆಶ್ಚರ್ಯವು ಆನಂದವಲ್ಲ ಊರಿಗೆ ಸರ್ಕಸ್ ಕಂಪನಿ ಬಂದರೆ ಜನ ಐನೂರ ಐನೂರು ರೂಪಾಯಿ ಟಿಕೆಟ್ ಕೊಟ್ಟು ಸರ್ಕಸ್ ನೋಡ್ಲಿಕ್ಕೆ ಹೋಗ್ತಾರೆ ಪ್ರಾಣಿಗಳ ಆಟ ನೋಡ್ಲಿಕ್ಕೆ ಹೋಗೋದು ಅದು ಈ ತರಕ ಒಂದು ಪ್ರಾಣಿಯು ಮನುಷ್ಯನನ್ನು ನೋಡ್ಲಿಕ್ಕೆ ಬಂದದ್ದಿಲ್ಲ ಆ ಐನೂರ ಐನೂರು ಟಿಕೆಟ್ ಕೊಟ್ಟು ಮುಂದೆ ಕೂತಿರ್ತಾರೆ ಆ ಸರ್ಕಸ್ ಕಂಪ್ನಿಯಲ್ಲಿ ಬೋನಿನಿಂದ ಒಂದು ಹುಲಿಯನ್ನು ಹೊರಕು ಆ ಹುಲಿ ಬಂದು ಬಾಯಿ ತೆರೆದು ಘರ್ಜಿಸುವಾಗ ಈಗ ಮುಂದೆ ಕೂತವ್ರಿಗೆ ಆನಂದ ಆದ್ದು ಆ ಹುಲಿ ಘರ್ಜನೆ ಕೇಳುವಾಗ ಹೆಂಡತಿ ಗಂಡನಿಗೆ ಹೇಳಿದ್ಲು ನಾನು ನಿಮಗೆ ಹೇಳಿದ್ದೆ ಪರ್ಸ್ ಕ್ಲಾಸ್ ಟಿಕೆಟ್ ಬೇಡ ಅಂತ ನೀವು ಕೇಳಲಿಲ್ಲ ಯಾಕೆ ಮೊನ್ನೆ ಒಳ ಪೇಪರ್ ಓದಿದ್ಲು ಯಾವುದೋ ಒಂದು ಹುಲಿ ಸರ್ಕಸ್ ಕಂಬದ ಹೊರಕ್ಕೆ ಓಡಿ ಬಂದಿತ್ತು ಅಂತ ಓದಿದ್ಲು ಸರ್ಕಸ್ ನೋಡುವಾಗ ಒಂದು ಹೆಜ್ಜೆ ಹೊರಗಿಟ್ಟೆ ನೋಡೋದು ಎಲ್ಲಾದ್ರೂ ಈಚೆಗೆ ಬಂದ್ಲಾ ಆಚೆಗೆ ಓಡುವ ತಯಾರಿ ಮಾಡಬೇಕು ಆಶ್ಚರ್ಯ ಓಡಿಸ್ತದೆ ಆನಂದನನ್ನು ಒಟ್ಟಿ ಓಡಿಸ್ತದೆ ದೇವರೊಂದು ಆನಂದಮಯ ಸ್ವರೂಪವಾದ್ರಿಂದ ನಮ್ಮನ್ನೆಲ್ಲ ಒಂದು ಕಡೆ ವಸ್ತೋದು ಭಗವಂತ ಭಗವಂತನನ್ನ ಅತ್ಯಂತ ಭಕ್ತಿ ಪ್ರೇಮದಿಂದ ಶರಣು ಹೋಗತಕ್ಕಂಥ ವ್ಯಕ್ತಿ ದೇವಾಲಯ ಹೇಗಿಡುತ್ತೀಯೋ ಹಾಗಿರುತ್ತೇನೆ ನೀನ್ ನನ್ನ ಪಾಲಿಗೆ ನನ್ನ ಕರ್ಮಕ್ಕೆ ಫಲರೂಪವಾದ ಪ್ರಾರಬ್ಧ ಏನು ಕೊಟ್ಟಿದ್ಯೋ ಅದನ್ನು ಅನುಭವಿಸ್ತಾ ಇರ್ತೇನೆ ಇಲ್ಲಿ ಸುಖ ದುಃಖದ ಕಲ್ಪನೆ ಇಲ್ಲ ಇದನ್ನು ದಾಸರು ವರ್ಣಿಸ್ತಾ ಬರೆಯದೀತು ಪ್ರಾಚೀನದಲ್ಲಿ ಬರೆಯದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರ ಈ ಮೊದಲನೇ ಚರಣದಲ್ಲಿ ದಾಸುರು ಹ್ಯಾಂಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಪ್ರಾಚೀನ ಪ್ರಾರಬ್ಧ ಇದನ್ನು ಬದಲಿಸಲಿಕ್ಕಾಗೋದಿಲ್ಲ ಅಂತ ನಮ್ಮಲಿ ಸಿದ್ಧಾಂತ ಪ್ರಾರಬ್ಧ ಅಂದರೆ ನಾವು ಹಿಂದೆ ಮಾಡಿದ ಕರ್ಮಕ್ಕೆ ಈಗ ಸಿಕ್ಕಿದ ಫಲ ನಾವು ಹಿಂದೆ ಮಾಡಿದ ಕರ್ಮ ಅಂದ್ರೆ ಭೂತಕಾಲ ಭೂತಕಾಲವನ್ನು ಬದಲಿಸಲಿಕ್ಕಾಗೋದಿಲ್ಲ ಎಷ್ಟೇ ಸ್ವಾತಂತ್ರ್ಯ ಇರಲಿ ಭೂತಕಾಲವನ್ನು ಬದಲಿಸಲಿಕ್ಕಾಗೋದಿಲ್ಲ ಒಬ್ಬನಿಗೆ ಇಂಥ ಮನೆ ಬೇಕು ಅಂತ ಆರಿಸ್ಕೊಳ್ಬಹುದು ಇಂಥವಳೇ ಪತ್ನಿ ಬೇಕು ಅಂತ ಆರಿಸ್ಕೊಳ್ಬಹುದು ಇಂಥ ತಿಂಡಿ ತಿನ್ನಿಸ್ಬೇಕು ಅಂತ ಆರಿಸ್ಕೊಳ್ಬಹುದು ಇಂಥ ಬಟ್ಟೆ ಬರಬೇಕು ಅಂತ ಆರಿಸ್ಕೊಳ್ಬಹುದು ಎಲ್ಲ ಸ್ವಾತಂತ್ರ್ಯ ಉಂಟವನಿ ಆದರೆ ನನಗೆ ಇಂಥವಳೇ ತಾಯಿ ಆಗಬೇಕು ಅಂತ ಆರಿಸ್ಕೊಳ್ಳುವ ಅಧಿಕಾರವನಿಗುಂಟ ಅವ ಹುಟ್ಟುವ ಮೊದಲೇ ಆದ ನಿರ್ಣಯ ಅದು ಇವ ಇವ ಯಾರ ಹೊಟ್ಟೆಲಿ ಹುಟ್ಟಿ ಬರುತ್ತಾನೋ ಅವಳೇ ಇವನ ತಾಯಿ ಹುಟ್ಟಿ ಬಂದ ಮೇಲೆ ನಂಗೆ ಸ್ವಾತಂತ್ರ್ಯ ಉಂಟು ಅಂತ ನಮ್ಮ ಕಪ್ಪಿಗಿರುವ ಅಮ್ಮ ಬೇಡ ಬೆಳ್ಳಗಾದ ಬೇಕು ಅಂತ ಏನು ಬದಲಿಸ್ಕೊಳ್ಳಿಕ್ಕಾಗೋದಿಲ್ಲ ಅಲ್ಲಿನ ಸ್ವಾತಂತ್ರ್ಯ ಏನು ಕೆಲಸ ಮಾಡ್ತದೆ ಅಲ್ಲಿನ ಪ್ರಯತ್ನ ಏನಿರುತ್ತದೆ ಹಾಗಾದ್ರೆ ಭೂತಕಾಲವನ್ನು ಬದಲಿಸ್ಲಿಕ್ಕಾಗೋದಿಲ್ಲ ಅದಕ್ಕೆ ಪ್ರಾರಬ್ಧ ಅಂದರೆ ಆಗಿ ಹೋದರು ಅದನ್ನು ಅನುಭವಿಸಲೇಬೇಕೇ ಹೊರತು ತಪ್ಪಿಸಿಕೊಳ್ಳುವ ಮಾರ್ಗ ಇಲ್ಲ ನೀ ಪ್ರಾರಬ್ಧಲು ಒಂದು ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಹಿಡಿಯುತ್ತೆ ಇನ್ನೊಂದು ಕಡೆ ತಪ್ಪಿಸಿಕೊಂಡ್ರೆ ಮತ್ತೊಂದು ಕಡೆ ಹಿಡಿಯುತ್ತ ಒಬ್ಬ ತುಪ್ಪದ ವ್ಯಾಪಾರಿ ಇದ್ದಂತೆ ಅವನಿಗೆ ಕೆಟ್ಟ ತುಪ್ಪವನ್ನು ಮಾರಿ ಸಾರ್ವಜನಿಕರ ಆರೋಗ್ಯ ಹಾಳು ಅಂತ ಆರೋಗ್ಯ ಇಲಾಖೆಯವರು ತುಪ್ಪದ ವ್ಯಾಪಾರಿಯನ್ನು ತಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅವನಿಗೆ ಶಿಕ್ಷತಾನೆ ಸಾರಿದರು ಅಲ್ಲಿ ಮುಖ್ಯ ನ್ಯಾಯಾಧೀಶರು ನೋಡ್ತಾರೆ ಸ್ವಲ್ಪ ವಯಸ್ಸಾಗಿದೆ ಈ ಮದುಕನಿಗೆ ಅದು ಶಿಕ್ಷೆ ಅನುಭವಿಸಬೇಕಾಗ್ತದೆ ಎಂಬುದಾಗಿ ಮೂರು ವಿಧವಾದ ಶಿಕ್ಷೆ ಹೇಳಿದರು ನೋಡುತ್ತಮ್ಮ ನೀನು ಯಾವ ತುಪ್ಪ ಮಾರಿದ್ಯೋ ಆ ತುಪ್ಪ ಒಂದು ಅರ್ಧ ಲೋಟ ಕೋರ್ಟ್ನಲ್ಲಿ ನಮ್ಮ ಕಣ್ಣು ಕುಡಿಬೇಕು ನೀನು ಜನರಿಗೆ ತಿನ್ನಿಸಿದ್ಯಲ್ಲ ಅದನ್ನು ಕುಡೀಬೇಕು ಅದಾಗದಿದ್ರೆ ನೂರು ಚಡಿ ಏಟು ತಿನ್ಬೇಕು ಬೆತ್ತದ ಏಟು ಪೆಟ್ಟು ಅದಾಗದಿದ್ರೆ ನೂರು ರೂಪಾಯಿ ದಂಡ ತೆರಬೇಕು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊ ने। संपाद दुड़ कोड़ो गया। मुद आलोचने कष्टपुर संपादन माने दुड्कोड़ो हेगा पेट तक वयस्स तुप हेगू नाने तीन कॉर्ट लर्ध लोट तुप कई हिडको मूगुच्चको बाक करे कित् बु वा आदक न्यायधीशरे तुप तो अल पेट त ಹೊಳೆಗ್ಟ್ಟು ಅದು ನೂರು ಪೆಟ್ಟು ತಿನ್ಬೇಕವ ಒಂದು ಇಪ್ಪತ್ತೈದು ಪೆಟ್ ಬಿಡುವಾಗ ನಡಿಗೆ ಹೋಗ್ಬಿಟ್ಟ ಪೆಟ್ಟು ತಿನ್ಲಿಕ್ಕಾಗೋದಿಲ್ಲ ದುಡ್ಡು ಕೊಡ್ತೇನೆ ಮೊದಲೇ ದುಡ್ಡು ಕೊಟ್ಟಿದ್ರೆ ತುಪ್ಪ ತಿನ್ನೋದು ಪೆಟ್ಟು ತಿನ್ನೋದು ತಪ್ಪತಾ ಇತ್ತು ಈಗ ತಪ್ಪಿಸ್ಕೊಳ್ಬೇಕು ಅಂತ ಹೋಗಿ ತುಪ್ಪುವುದಿಂದ ಪೆಟ್ಟು ದಿಂದ ದುಡ್ಡು ಕಳ್ಕೊಳ್ಳಿ ನೀನು ಪ್ರಾರಬ್ಧವನ್ನು ಬಿಡಿಸ್ಕೊಳ್ಲಿಕ್ಕಾಗೋದಿಲ್ಲ ಇದು ಇಲ್ಲಿ ಬಿಟ್ರ ಅಲ್ಲಿ ಅಲ್ಲಿ ಬಿಟ್ರಲ್ಲಿ ಅವಶ್ಯ ಹಿಡಿಯುತ್ತದೆ ಅದರಿಂದಾಗಿ ನೀನ ಸುಖ ದುಃಖ ಪ್ರಾರಂಭಗಳಿಗೆ ಕದಲದೇ ಭಗವಂತ ಇದ್ ನೀನು ಕೊಟ್ಟದ್ದು ಅಂತ ಹೇಳ್ಕೊಂಡು ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಆಡುವ ಮಕ್ಕಳು ಮನೆಯ ಕಟ್ಟಿದರು ಆತ ಸಾಕೆಂದು ಮುರಿದು ಇರಬೇ ಸುಖ ದುಃಖಗಳಿಗಿಟ್ಟು ಕದಲದೆ ನೀನು ಪರಿಸ್ಥಿತಿಯನ್ನು ಎದುರಿಸಕ್ಕೆ ಸಿದ್ಧನಾಗಬೇಕು ಎಷ್ಟು ಪ್ರೀತಿಯಿಂದ ಸಂಸಾರ ಕಟ್ಕೊಂಡು ಬರ್ತೀಯೋ ಅಷ್ಟೇ ಪ್ರೀತಿಯಿಂದ ಬಿಟ್ಟು ಹೊರಡಲು ಸಿದ್ಧನಾಗಬೇಕು ಅದಕ್ಕೆ ಚಿಕ್ಕ ಮಕ್ಕಳ ದೃಷ್ಟಾಂತ ಕೊಟ್ಟು ದಾಸರು ಹೇಳ್ತಾರೆ ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಓಡಿದರು ಆ ಸಣ್ಣ ಮಕ್ಕಳು ಮಣ್ಣಿನ ಬಿಟ್ಟು ಮನೆ ಕಟ್ಟಿ ಆಟವಾಡ್ತಾ ಬಿರು ಬಿಸಿಲಲ್ಲಿ ಬಿದ್ದು ಆ ಮಣ್ಣಿನಿಂದ ಮನೆ ಕಟ್ಟಿ ಆಟವಾಡಿ ನಿನ್ನ ಮನೆ ನನ್ನ ಮನೆ ಅಂತ ಆಟವಾಡ್ತಾ ಇರ್ತಾನೆ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ತಾಯಿ ಕರೀತಾಳೆ ನಿಮ್ಮ ಆಟ ಸಾಕೋ ಊಟಕ್ಕೆ ಬಂದ್ರೋ ಅಂತ ಕರೀತಾಳೆ ಆಗ ಮಕ್ಕಳಿಗೆ ಗೊತ್ತಾಗ್ತದೆ ನಾವು ಕಟ್ಟಿದ ಮನೆ ಆಟಕ್ಕೆ ನಮ್ಮ ಅಮ್ಮ ಕರೆಯುವ ಮನೆ ಊಟಕ್ಕೆ ಆಟದ ಮನೆಯಲ್ಲಿ ಊಟ ಸಿಗೋದಿಲ್ಲ ಅಂತ ಮಕ್ಕಳಿಗೆ ಗೊತ್ತಿದೆ ತಾಯಿ ಕರೆದ ತಾವೇ ಕಟ್ಟಿದ ಮನೆಯನ್ನು ತುಳಿದು ಎಲ್ಲ ಕೆಡದು ಮಣ್ಣನ್ನು ಮಣ್ಣಲ್ಲಿ ಸೇರಿಸಿ ಹೋ ಅಂತ ಮಕ್ಕಳು ಬೊಬ್ಬಿಟ್ಟು ಓಡಿ ಅಲ್ಲೇ ಒಬ್ಬ ಮುದುಕ ಕೂತಿದ್ದ ಅಜ್ಜ ಅವ ಕೇಳಿದ ಮಕ್ಕಳೇ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ರಿ ಅದನ್ನು ತುಳಿದು ಹಾಳು ಮಾಡಿ ಹೋದ್ರಲ್ಲ ನಿಮಗೆ ಎಷ್ಟು ದೊಡ್ಡ ನಷ್ಟ ಮಕ್ಕಳು ಹೇಳಿದ್ರು ಅಜ್ಜ ನಮಗೆ ನಷ್ಟ ಎಷ್ಟೇ ಇಲ್ಲ ನಮಗೆ ಮನೆ ಕಟ್ಟೋದು ಒಂದು ಆಟ ಹಾಳು ಮಾಡೋದು ಇನ್ನೊಂದು ಆಟ ಅಷ್ಟೇ ಆಟಕ್ಕಾಗಿ ಕಟ್ಟಿದ್ದೇವೆ ಆಟಕ್ಕಾಗಿ ಕಡಿಮಿದ್ದೇವೆ ಲಾಭ ನಷ್ಟದ ಪ್ರಶ್ನೆ ಇಲ್ಲ ಅಂತ ಇದರರ್ಥ ಎಷ್ಟು ಪ್ರೀತಿಯಿಂದ ನಾವು ಹೆಂಡತಿ ಮಕ್ಕಳು ಮನೆಯ ಕಟ್ಟಿಕೊಂಡು ಬರ್ತೇವೋ ಅಷ್ಟೇ ಪ್ರೀತಿಯನ್ನು ಬಿಟ್ಟು ಹೊರಡುವೆ ಜಗತ್ತಿನ ಸತ್ಯ ಅದು ಪ್ರತಿಯೊಂದು ವಸ್ತುವ ನಮಗೆ ವಿಯೋಗ ಇದೆ ಸಾವನ್ನು ಯಾರು ಎಂದು ತಪ್ಪಿಸಿಕೊಳ್ಳೋದು ಸಾಧ್ಯವಲ್ಲ ಆದರೆ ಮನುಷ್ಯನಿಗೆ ಯಾವಾಗ ಸಾವು ಬಂದರೂ ಬೇಡ ಅನ್ನಿಸ್ತದೆ ತೊಂಬತ್ತೊಂಬತ್ತು ವರ್ಷದ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಬರುತ್ತದೆ ಶೋಚನೀಯ ಮರಣ ಇನ್ಯಾವಾಗ ಸಾಯುವುದು ಅಂತ ಹೇಳಿ ಈಗ ತೊಂಬತ್ತೊಂಬತ್ತು ವರ್ಷದ ಮುದುಕ ಸತ್ತರೆ ಅದು ಶೋಚನೀಯವೇ ಅದು ಶೋಚನೀಯ ಅಲ್ಲ ಯೋಚನೀಯ ಇಷ್ಟು ಕಾಲ ಹ್ಯಾಂಗ್ ಬದುಕಿದ ಅಂತ ಆಲೋಚನೆ ಮಾಡಬೇಕಾಗ್ತದೆ ನಮಗೆ ಸಾವು ಯಾವಾಗ ಬಂದರೂ ಬೇಡ ಅಧಿಸ್ತದೆ ಸಾವನ್ನು ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಒಂದಿನ ಸತ್ಯವಾದ ವಸ್ತು ದೇಹವಿಯೋಗ ಬೆಳೆಸ್ಕೊಂಡ ಅವಶ್ಯವಾಗಿ ನಷ್ಟವಾಗುವ ಆದರೂ ಈ ದೇಹದ ಇಂದ್ರಿಯಗಳಿಗೆ ಜಗಳ ಉಂಟು ನಾನು ಹೆಚ್ಚು ನಾನು ಹೆಚ್ಚು ಜಗಳಾಡ್ತಾ ಈ ಪ್ರಾಣ ಚೈತನ್ಯ ಇರುವಾಗ ನಿನ್ನ ಎಲ್ಲ ಕೃತಿ ನಡೆಯುತ್ತದೆ ಆ ಮುಖ್ಯ ಪ್ರಾಣನಿದ್ದರೇನೆ ಎಲ್ಲಾ ಜೀವರಿಗೂ ಜಗಚೇಷ್ಟಕ್ಕೆ ಕಾರಣೀಭೂತನಾಗಿ ಕರಚರಣಾದ ಅವಯವಗಳೆಲ್ಲ ಅವನಡಿಸುವ ಅವ ಬರೀ ಪ್ರಾಣಗಳೆಲ್ಲ ಮುಖ್ಯಪುರಾಣವ ಉಳಿದ ಪಂಚಪ್ರಾಣಿಗಳ ಜೊತೆಗೆ ನಾವು ಬದುಕುತ್ತೇವೆ ಕೈ ಕಾಲು ಕಣ್ಣು ತನ್ ಕೆಲಸ ತಾನು ಮಾಡುವಾಗ ನಾನು ಮಾಡ್ತೇನೆ ನಾನು ಮಾಡ್ತೇವೆ ಅಂತೆ ಒಮ್ಮೆ ಇಂದ್ರಿಯಗಳಿಗೆಲ್ಲ ಜಗಳವಾಯ್ತಂತೆ ಕಣ್ಣು ಹೇಳುತ್ತದೆ ನಾನೇ ಶ್ರೇಷ್ಠ ನಿಮಗೆ ಪ್ರಪಂಚದ ಗುರುತು ಮಾಡಿಸಿದ್ದು ನಾನು ಎಲ್ಲ ಜಗತ್ತು ತೋರಿಸಿದ್ದು ನಾನು ಆದ್ರಿಂದ ಕಣ್ಣು ನಾನು ಶ್ರೇಷ್ಠ ಅಂತ ಹೇಳುತ್ತದೆ ಕಿವಿ ಹೇಳುತ್ತದೆ ನಿನಗಿಂತ ನಾನೇ ಶ್ರೇಷ್ಠ ಯಾಕಂದ್ರೆ ನೀನು ಜಗತ್ತು ನೋಡಿರಬಹುದು ಅದು ಏನು ಅಂತ ನಿಮ್ಗೆ ಯಾರೋ ಹೇಳಿರ್ಬೇಕು ಕೇಳಿ ತಿಳಿದದ್ದು ಪ್ರಪಂಚ ಹೊರತು ನೋಡಿ ತಿಳಿದದ್ದಲ್ಲ ಆದ್ರಿಂದ ಇಲ್ಲಿ ಈ ಕಿವಿಯಾದ ನಾನೇ ಹೆಚ್ಚು ಯಾಕಂದ್ರೆ ಕಣ್ಣಿಗೆ ಗಾಡಿಗೆ ಹಚ್ಚುತ್ತಾರೆ ಕಿವಿಗೆ ಚಿನ್ನ ಹಂತ ಕಿವಿ ಹೇಳುತ್ತದ್ ನಾನೇ ಹೆಚ್ಚು ಮೂಗು ಹೇಳುತ್ತದೆ ನನ್ನನ್ನು ಮರೆತು ಬಿಟ್ರೇನು ನಿಮ್ಮ ಮುಖದ ಮೇಲೆ ಇರೋದೇ ನಿಮ್ಮ ಸೌಂದರ್ಯಕ್ಕೆ ಕಾರಣ ಮೂಗೇನಾದ್ರೂ ವ್ಯತ್ಯಾಸ ಆದ ಯಾರೋ ಒಂದು ಚಂದ ಅಂತ ಹೇಳ್ತಾರೆ ನಿನಗೆ ರೂಪ ಲಕ್ಷಣ ಎಲ್ಲ ಕೊಟ್ಟದ್ದು ನಾನು ಆದ್ರೆ ನಾನೇ ಹೆಚ್ಚು ಅಂತ ಮೂಗು ಹೇಳ್ತಾ ಇದ್ದ ನಾಳಿಗೆ ನನ್ನನ್ನು ಮರತೆ ಬಿಟ್ರೇನು ಎಲ್ಲ ವಿಧವಾದ ಹೊಸ ಜ್ಞಾನ ನಿಮಗೆ ನಾನು ಕೈ ಹೇಳ್ತದೆ ಎಲ್ಲ ಕೆಲಸ ಮಾಡುವ ಕರ್ಮ ಮಾಡುವ ನಾನು ಕಾಲು ಹೇಳಿದ್ರೆ ನಿಮ್ಮನ್ನು ಹೊತ್ಕೊಂಡೆಲ್ಲ ತಿರುಗಾಡಿದ್ದು ನಾನು ಹೀಗೆ ಇಂದ್ರಿಯಗಳಿಗೆ ಪರಸ್ಪರ ಜಗಳ ಉಂಟಾಗಿ ನಾನು ಹೆಚ್ಚು ನಾನು ಹೆಚ್ಚು ಒಂದು ಜಗಳಾಡುವಾಗ ಮುಖ್ಯಪ್ರಾಣದೇವರು ಹೇಳಿದ್ರಂತೆ ನೀವು ಸುಮ್ಮನೆ ಜಗಳಾಡೋದು ಬೇಡ ನೀವು ಎರಡೆರಡು ತಿಂಗಳು ರಜಾ ಹಾಕೊಂಡು ಹೋಗಿ ನಡೀತೋಗಿಲ್ವ ನೋಡೋಣ ಅಂತ ಮೊದಲು ಕಣ್ಣು ಎರಡು ತಿಂಗಳು ರಜೆ ಹಾಕಿ ಹೋಯ್ತು ंद आमा मंदिर खाली कणु हाँ अपाय आगे मकड़ू धैर्य बीदी तेरगा ऐन तौंद आर रजे हाँ हम बंत किवि होंगे रजे हाँ शांत यकेस्ट्रू कव सेम गीतू कोद बैद्रू पाम ही, ही कात आमेल किवि बंत मूगुतु तिंत रजे तक ಏನ್ ತೊಂದರೆ ಆಗಲಿಲ್ಲ ಮುನ್ಸಿಪಾಲ್ಟಿ ಅವ್ರಿಗೆ ಎರಡು ತಿಂಗಳ ಕಸ ಎತ್ತದಿದ್ರು ಮೂಗಿಗೇನು ತೊಂದರೆ ಇಲ್ಲ ಸುಖವಾಗಿದೆ ಯಾವ ಒಗ್ಗರಣೆ ಹಾಕು ಏನ್ ತೆಗಿ ಏನ್ ಇಡಿ ಏನ್ ಪ್ರಶ್ನೆಯೇ ಇಲ್ಲ ಎರಡು ತಿಂಗಳು ಮೂಗು ಹಿಂದಕ್ಕೆ ಬಂತು ಹೀಗೆ ಒಂದೊಂದು ಇಂದ್ರಿಯಗಳು ಹೋಗಿ ಹೋಗಿ ಬಂದರೂ ಕೂಡ ಬದುಕಿಗೇನು ಅಡ್ಡಿಯಾಗಲಿಲ್ಲ ಒಂದು ದಿನ ಮುಖ್ಯಪ್ರಾಣ ಹೇಳಿದನಂತೆ ನೀವೆಲ್ಲ ಎರಡ ತಿಂಗಳ ರಜೆ ಹಾಕಿ ಹೋದ್ರಲ್ಲ ನಾನೊಂದು ಮೂರು ದಿವಸ ರಜೆ ಹಾಕಿ ಹೋಗ್ಲೋ ಅಂತ ಕೇಳಿದೆ ಮುಖ್ಯ ಪುರಾಣ ಹಾಗಂದ್ರೆ ತಯೋ ನೀ ಮೂರು ದಿವಸ ಅಲ್ಲ ಎರಡು ಗಳಿಗೆ ಹೋದ್ರೆ ನಮ್ಮನ್ನ ಇಡೋದಿಲ್ಲ ಸುಟ್ಟು ಬಿಡ್ತಾರೆ ಹೋಗ್ಬೇಡ ಹೋಗ್ಬೇಡ ಹಾಗಾದ್ರೆ ಇಂದ್ರಿಯಗಳು ನಾನು ನಾನು ಅಂತ ಕುಣಿದಾಡುವುದು ನಮ್ ಒಳಗಿರತಕ್ಕಂಥ ಮುಖ್ಯ ಪುರಾಣ ಒಂದು ದಿವಸಕ್ಕೊಬ್ಬ ಮನುಷ್ಯ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸಗಳನ್ನು ಮಾಡ್ತಾರೆ ಸ್ವಲ್ಪ ಸಿಟ್ಟು ಕಿಟ್ ಬಂದಾಗ ಹೆಚ್ಚು ಕಡಿಮೆ ಆಗಬಹುದು ಆ ಲೆಕ್ಕ ಮುಖ್ಯ ಅಲ್ಲ ಸಾಮಾನ್ಯ ಸ್ಥಿತಿಯಲ್ಲಿ ಆ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸವನ್ನು ಯಾರು ಮಾಡೋದು ಯಕ್ಷನ ಇದ್ದಾಗಿ ನಾನು ಶ್ವಾಸ ಆಡ್ತೇನೆ ಅನ್ನಬಹುದು ನಿದ್ರೆಯಲ್ಲಿ ಏನ್ ಮಾಡ್ತೀಯ ಯಾರು ಮಾಡ್ತಾರೆ ಯಾರು ಕಾರಣ ಆ ಮುಖ್ಯ ಪ್ರಾಣ ನಮ್ಮೊಳಗಿದ್ದು ಹಂಸನಾಮಕ ಪರಮಾತ್ಮನ ಜಪವನ್ನು ಮಾಡ್ತಾನಪ್ಪ ಅವ ಜಗತ್ತೇ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಾಣ ಏದ್ರೀಹಿ ವೈದ್ಯ ರಾಮರಮು ಸ್ವಾಮಿ ಮುಖ್ಯ ಪುರಾಣ ದ್ವಾರ ಎಲ್ಲಾ ಜೀವರಿಂದ ನಾನು ನಾನು ಒಂದು ಕೆಲಸ ಮಾಡಿಸುತ್ತಾನೆ ಪರಮಾತ್ಮ ಹಾಗಾದ್ರೆ ಜಗತ್ತಿನ ಎಲ್ಲಾ ಕಾರ್ಯಗಳಿಗೆ ಕರ್ತೃತ್ವ ನಮ್ಮದಲ್ಲ ಆ ಜೀವನಿಗೆ ಕರ್ತೃತ್ವ ಕೊಟ್ಟ ಪರಮಾತ್ಮ ಪರಾಧೀನನಾದ ಜೀವನು ಈಶ್ವರೇಚ್ಛೆಯಂತೆ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾನೆ ಇದನ್ನು ತಿಳ್ಕೊಂಡು ಪ್ರಾರಬ್ಧದಲ್ಲಿ ಸುಖವಾಗಲಿ ದುಃಖವಾಗಲಿ इकलदे दासनता सुख दुख सखन पांडुनालू हेल्ब सुख दुख ಸಖನಾಗಿರು ಪಾಡುರಂಗಾಖವಾಗಿರಲಿ ದುಃಖವಾಗಿರಲಿ ಸಖನಾ ಗಿರು ಪಾಂಡ ಸಖನಗಿರಿ ಎಲ್ಲರೂ ದೇವರ ಹೆಸರು ಹೇಳಬೇಕು ನಿಮಗೆ ದೇವರ ಹೆಸರು ಹೇಳಲಿಕ್ಕೆ ನಾಚಿಕೆ ಆದ್ರೆ ನಿಮ್ಮ ನಿಮ್ಮ ಹೆಸರಾದ್ರೂ ಹೇಳಿ ಅದು ದೇವರದ್ದೇ ಬೇರೆ ಹೆಸರು ನಮಗೇನ ರಾಮ ಕೃಷ್ಣ ಗೋವಿಂದ ನಾರಾಯಣ ಅಂತ ಹೆಸರು ಇಟ್ಕೊಳ್ತೇ ಹೊರತು ರಾವಣ ಕುಂಭಕರ್ಣ ಕೀಚಕ ಅಂತ ಇಟ್ಕೊಂಡುದುಂಟು ದೇವರ ಹೆಸರಿಟ್ಕೊಂಡು ಮೆರೆಯತಿಯಾ ದೇವರ ಹೆಸರು ಹೇಳಲಿಕ್ಕೆ ನಾಚಿಕೆ ಬರ್ತೀಯಾ ನಾವು ನಮ್ ನಮ್ಮ ಹೆಸರಿಗೆ ಎಷ್ಟು ಮಹತ್ವ ಕೊಡ್ತೇವೆ ಪತ್ರಿಕೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಇವನು ಸಣ್ಣ ಒಂದು ಹೆಸರು ಬಂದ್ರೆ ಸಾಕು ಆ ದಿವಸ ಎರಡೆರಡು ಕಾಪಿ ತಗೊಳ್ತಾಳ ಯಾವಾಗಲೂ ನೆರಮನೆಯವ್ರ ಪೇಪರ್ ಓದುವ ಸ್ವಂತ ತಗೊಂಡವನಲ್ಲ ಎರಡೆರಡು ತಗೊಳ್ತಾರೆ ಹೆಸರು ಬಂದದ್ದಕ್ಕೆ ಯಾಕೆ ಎರಡು ಅಂದ್ರೆ ಒಂದು ನನಗೂ ಓದ್ಲಿಕ್ಕೆ ಇನ್ನೊಂದು ನನ್ನ ಹೆಂಡ್ತಿತ್ತು ಅವ್ರ ಮನೆಗೆ ಹೋಗಿದ್ದಲ್ಲ ಅವಳಿಗೂ ಕಳಿಸ್ದಿಲ್ಲ ಅವಳು ಓದ್ಲಿ ನಿನ್ನ ಒಂದು ಹೆಸರು ಒಂದು ಸಾಣದ ಬಂದ್ರೆ ಎಷ್ಟು ಸಿಗ್ಗತಿಯಾ ಅದು ನಿನ್ನದು ದೇವರ ಹೆಸರಿಟ್ಕೊಂಡಿರ್ತೇವೆ ಆದ್ರಿಂದ ಭಗವಂತನ ನಾಮ ಮಾಡಿದಾಗ ನಮ್ಮ ನಾಮಕ್ಕೆ ಅರ್ಥಪರ ವಿಠಲ ವಿಠಲ ಪಾಂಡುರಂಗುರಂಗ ರಾಮ ಕೃಷ್ಣ ಹರಿಗೋವಿಂದ ಕೃಷ್ಣ ಹರನಾ ರು ಭಜನೆ ಹೇಳ್ತಾರೆ ತಾಯಂದ್ರಿಗ ಸ್ವಲ್ಪ ನಾಚಿಕೆ ಅವರಿಗೂ ಭಜನೆ ಹೇಳಬೇಕು ಅಂತ ಆಸೆ ಉಂಟು ನಾಚಿಕೆ ಏನು ಅಂದ್ರೆ ಈ ರಾಮ ಹರಿ ಗೋವಿಂದರ ಹೆಸರು ಬರುವಾಗ ನಡುವೆಲ್ಲಿ ಅದು ಯಜಮಾನ್ ಹೆಸರು ಬಂದಿತೋ ಅಂತ ಅವ್ರಿಗೆ ಭಯ ಯಜಮಾನ್ ಹೆಸರು ಹೇಳಬಾರದು ಅಂತುಂಟಂತ ಒಂದು ವೇಳೆ ಯಾರಿಗಾದಂತ ಆತಂಕ ಇದ್ದರೆ ದಾಸುರು ಅವರಿಗೂ ಉಪಾಯ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ತಿರುಪತಿ ಯಾತ್ರೆಗೆ ಹೋಗುವಾಗ ಆ ಬೆಟ್ಟಕ್ಕೆ ತಮ್ಮ ಪಾದ ತಗಲುತ್ತದೆ ಅಂತ ಗೋವಿಂದ ಗೋವಿಂದ ಬೆಟ್ಟ ಹತ್ತಾ ಇದ್ರು ಆ ವರ್ಷ ಗೋವಿಂದ ಹೆಂಡತಿಯೂ ಹೋಗಿದ್ರು ಎಲ್ರೂ ಗೋವಿಂದ ಗೋವಿಂದನ ಅವಳು ಹಾಂ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಎಲ್ರೂ ಗೋವಿಂದ ಗೋವಿಂದನವಾಗ ಅವಳು ಹಿಂದಿನಿಂದ ನಾನು ಹಂಗೆ ನಾನು ಹಂಗೆ ನಾನು ಹಂಗೆ ಅಂತ ಅದನ್ನು ಯಾರಿಗಾದ್ರೂ ಭಜನೆ ಹೇಳಲಿಕ್ಕಾಗದಿದ್ರೆ ಅವರ ಕೂತಲ್ಲೇ ನಾನು ಹಾಗೆ ನಾನು ಹಾಗೆ ಅಷ್ಟ ರಾಮ ಕೃಷ್ಣ ಹರಿಗೋವಿಂದ ಕೃಷ್ಣ ರಾಮ ಗೋವಿಂದ ಗೋಕುಲ ಗೋವಿಂದ ಗೋಬರ್ಧರ ಗಿರಿಧರ ಗೋವಿಂದ ಗೋಬರ್ಧನಗಿರಿಧರ ತಾಯಂದರು ಭಜನೆ ಹೇಳ್ತಾರೆ ಕೆಲವು ಯಜಮಾನರು ಗಂಡಸರು ಸುಮ್ಮನೆ ಕೂತಿದ್ದಾರೆ ಸ್ವಾಮಿ ತಾವ್ಯಾಕೆ ಭಜನೆ ಹೇಳೋದಿಲ್ಲ ಅಂದ್ರೆ ನಮ್ಮ ಮನೆಯಾಕಿ ಬಂದಿದ್ದಾಳೆ ಅವಳು ಹೇಳಿದ್ರೆ ಸಾಕು ನಮ್ಮಲ್ಲಿ ಹೆಣ್ಣು ಮಕ್ಕಳೆಲ್ಲ ಪುಣ್ಯ ಮಾಡಿದರೆ ಅದರ ಪಾಲು ಬರುತ್ತದೆ ಎಂದು ಗಂಡಸರು ಕಾತು ಕೂತಿದ್ದಾರೆ ಆದ್ರೆ ನಮಗೆ ಹಿಂದೂ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಧ್ಯಾತ್ಮವು ವ್ಯಕ್ತಿಗತ ಸಾಧನ ಒಂಬತ್ತನೇ ಶತಮಾನದಲ್ಲಿ ಅವತರಿಸಿದ ಅಚಲಾನಂದ ವಿಠಲರು ಹೇಳ್ತಾರೆ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಹೆಂಡತಿ ಮಾಡಿದ ಪಾಪ ಗಂಡನಿಗ ತೋಂಡ ರಕ್ಷಕ ಅಚಲಾನಂದ ವಿಚಲ ನಿ ಗಂಡ ಹೆಂಡತಿ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾನ ಭಾರತೀಯರಲ್ಲಿ ಹಿಂದೂಗಳಲ್ಲಿ ನಮ್ಮ ಕ್ರಮ ಇದೆ ಯಾವುದೇ ದಾನಾ ಧರ್ಮ ಶುಭ ಶೋಭನೆ ಹೆಂಡತಿ ಬಲಭಾಗದಲ್ಲಿಂದು ನೀರು ಬಿಡಬೇಕು ಒಬ್ಬ ಕೇಳಿದ ದಾಸರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಮತದವರು ಇರುವಾಗ ಬರೀ ಹಿಂದೂಗಳು ಅಂತ ಯಾಕೆ ಗುರುತಿಸಿ ಹೇಳ್ತೀರಿ ಹೌದಪ್ಪ ನಮ್ಮ ಹಿಂದೂಗಳೆಲ್ಲ ಅಕ್ರಮ ಇದೆ ಹೆಂಡತಿ ಬಲಭಾಗದಲ್ಲಿ ನೀರು ಬಿಡಬೇಕು ಅಂತ ಉಂಟು ಇತರ ಮತೀಯರು ಇದ್ದಾರೆ ಅವ್ರಿಗೆ ಒಬ್ಬೊಬ್ಬರಿಗೆ ಮೂರ್ನಾಲ್ಕು ಹೆಂಡ್ರು ಇರ್ತಾರಂತೆ ಅವರು ಎಲ್ಲೆಲ್ಲಿದ್ದು ನೀರು ಬಿಡ್ತಾರೋ ನಂಗೆ ಗೊತ್ತಿಲ್ಲ ಕರ್ಚನಾರ ನೀನ್ ನಿನ್ನದಾದ ಧರ್ಮ ಹೇಳೋದು ಪ್ರಪಂಚ ಎಲ್ಲ ಹೇಳಿ ಬರ್ತದಪ್ಪ ನಮ್ಮಲ್ಲ ಪದ್ದತಿ ಇದೆ ಹೆಂಡತಿ ಆ ಬಿಟ್ರೆ ಅರ್ಧ ಪುಣ್ಯ ಒಳ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲ ನೀವು ಯಾವುದೇ ಧರ್ಮ ಕಾರ್ಯ ಮಾಡಬೇಕಾದ್ರೆ ಆಕೆ ನೀರು ಬಿಡಬೇಕು ಆಗ ಧರ್ಮ ಪೂರ್ಣ ಆಗೋ ಅದಕ್ಕೆ ಹೆಂಡತಿಗೆ ಧರ್ಮಪತ್ನಿ ಅಂತ ಹೆಸರು ಎಷ್ಟು ದಾನ ಮಾಡಿದ ಗಂಡನಿಗೂ ಒಬ್ಬರು ಅವನು ಧರ್ಮಪತಿ ಅಂತ ಈ ತನಕ ಕರೆದಿಲ್ಲ ಪ್ರಪಂಚದಲ್ಲಿ ಧರ್ಮಪತಿ ಅಂತ ಇಲ್ವೇ ಇಲ್ಲ ಧರ್ಮಪತ್ನಿ ಅಂತಿದ್ದಾರೆ ಆ ಧರ್ಮ ಕಾರ್ಯಕ್ಕೆ ಆಕೆ ಸಹಾಯ ಹಾಗಂತ ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಹೇಳ ಮಕ್ಕಳು ಸೋಮವಾರ ಬರ್ತಾ ಅಂತ ಮಾಡ್ತಾನೆ ಹದಿನಾರು ಸೋಮವಾರ ಮಾಡಿ ಅವನು ಅವರೇ ಉದ್ಯಾಪನೆ ಮಾಡೋದು ಇವನ ಇರ್ಬಿಡಬೇಕು ಅಂತಿಲ್ಲ ಹದಿನಾರು ಸೋಮವಾರ ಮಾಡಿ ಆಮೇಲೆ ಸೋಮವಾರ ಇಲ್ಲ ಅಂತ ಅದಕ್ಕೆ ಇವನ ಇರ್ಬಿಡಬೇಕು ಅಂತಿಲ್ಲ ಆದ್ರಿಂದ ಇವನಿಗೆ ಪುಣ್ಯ ಬರೋದಿಲ್ಲ ಅಂತ ಅರ್ಥ ಈಗ ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲ್ ಮಾತ್ರ ಆಮೇಲೆ ಹೆಣ್ಣು ಮಕ್ಕಳು ಸುರಕ್ಷಿತ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಅವಳಿಗೆ ಪುಣ್ಯದಲ್ಲಿ ಮಾತ್ರ ಪಾಲ್ ಬರ್ತದೆ ಹೊರ ಪಾಪದಲ್ಲಿ ಬರೋದಿಲ್ಲ ಯಾಕಂದ್ರೆ ಎಲ್ಲ ಪಾಪ ಅವಳಿಗೆ ಗೊತ್ತಿಲ್ಲದೆ ಮಾಡಿದ್ದು ಅವಳೇನ್ ಮಾಡುವುದು ಅದಕ್ಕೆ ಹಾಗಂತ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಗಂಡಿಸು ಬಹಳ ಅಪಾಯದಲ್ಲಿದ್ದಾರೆ ಅರ್ಧ ಪುಣ್ಯ ಅವಳಿಗೆ ಹೋಗ್ತದೆ ಅವಳು ಮಾಡಿದ ಅರ್ಧ ಪಾಪ ಇವನಿಗೆ ಬರ್ತದೆ ಹೀಗೆಂದು ಕೊನೆಗೆ ಆ ಭಕ್ತರು ದೇವರಲ್ಲಿ ಬೇಡ್ತಾರೆ ದೇವ ನೀ ಗಂಡನ ಹೆಂಡತಿ ಹೀಗಾದರೆ ನಿನ್ನ ಪುಣ್ಯ ಎಲ್ಲ ನನಗೆ ನನ್ನ ಪಾಪ ಎಲ್ಲ ನೆನಪಿ ನಾನು ಉದ್ದಾರ ಆಗ್ತದೆ ಭಗವಂತನಲ್ಲಿ ಹಾಗೆ ಬೇಡ್ತಾ ವಿಠಲ ವಿಠಲ ಪಾಂಡುರಂಗುರಂಗ Go Vindas Go Vindas Go Vindas Go Vindas ಮತ್ತೆ ಮತ್ತೆ ಮತ್ತೆ ಹೇಳುವುದರಿಂದ ವಿರುಕ್ತಿಯಿಂದ ಆ ಶಬ್ದಕ್ಕೊಂದು ಶಕ್ತಿ ಬರ್ತದೆ ನಮ್ಮಲ್ಲಿ ಇದನ್ನು ಜಪ ಮಾಡು ಭಜನೆ ಮಾಡು ದೇವರ ಹೆಸರು ಯಾವ ರೀತಿಯಲ್ಲೂ ಹೇಳು ಅದು ಪುನರಾವರ್ತನೆಯಿಂದ ಮತ್ತೆ ಮತ್ತೆ ಹೇಳುವುದರಿಂದ ದ್ವಿರುಕ್ತಿಯಿಂದ ಅದರಲ್ಲೊಂದು ಶಕ್ತಿ ಬರ್ತದೆ ಅದರಿಂದ ಮನಸ್ಸು ಏಕಾಗ್ರವಾಗ್ತದೆ ಮನಸ್ಸಿನ ಚಂಚಲತೆ ಹೋಗ್ತದೆ ನಿಶ್ಚಿತ ಜ್ಞಾನ ಉಂಟಾಗ್ತದೆ ಅದಕ್ಕಾಗಿ ನಮ್ಮಲ್ಲಿ ಜಪಯಜ್ಞ ಲಿಖಿತ ನಾಮ ಭಗವನ್ನಾಮ ಬರೆಯೋಣ ಮಾಲೆ ಹಿಡಿದು ಭಗವನ್ ನಾಮಾನುಸಂಧಾನ ಮಾಡೋಣ ಆ ಬಳಿಕ ಶ್ವಾಸವನ್ನೇ ಮಾಲೆಯಾಗಿಸಿಕೊಂಡು ಭಗವತ್ ಚಿಂತನೆ ಮಾಡೋಣ ರಾಮ ರಾಮ ರಾಮ ಹೇಳಿದ್ದೇ ಹೇಳೋ ಕೇಳಿದ್ದೇ ಕೇಳೋ ಮಾಡಿದ್ದೇ ಮಾಡೋ ಇದರಿಂದ ಏಕಾಗ್ರತೆ ಬರೋದು ಕೇಳಿದ್ದೆ ಹೇಳುತ್ತ ಕೇಳಿದ್ದೆ ಕೇಳುತ್ತ ಮನನಾಮ ಮಾಡುತ್ತ ಜ್ಞಾನದಿ ತಿಳಿಯುತ್ತ ಜ್ಞಾನದಿಂದೋಡಯ್ಯ ಮನುಜ ಹೇಳಿದ್ದೆ ಹೇಳುತ್ತ ಕೇಳಿದ್ದೆ ಕೇಳುತ್ತ ಮನನಾಮ ಮಾಡುತ್ತ ಜ್ಞಾನದಿ ತಿಳಿಯುತ್ತ ಅಧ್ಯಾತ್ಮ ವಿಚಾರ ಅಂದ್ರೆ ಏನು ಹೇಳಿದ್ದೇ ಹೇಳೋ ಕೇಳಿದ್ದೇ ಕೇಳೋ ಒಬ್ಬ ಕೇಳಿದ ದಾಸರೆ ನೀವ್ಯಾವಾಗಲೂ ಭಕ್ತಿ ಮುಕ್ತಿ ಭಜನೆ ಹೇಳಿದ್ದೇ ಹೇಳ್ತಿರಲ್ಲ ಸ್ವಲ್ಪ ಹೊಸ್ತು ಹೊಸ್ತು ಹೇಳಿ ದಾಸರಂದ್ರು ನಾನು ನಿನ್ನೆ ಹೇಳಿದ್ದೀನಿ ನೀವು ಮಾಡಿದ್ಯೋ ಇಲ್ಲ ಅದಕ್ಕೆ ಮತ್ತೆ ಮತ್ತೆ ಹೇಳೋ ಕೇಳಿದ್ದೇ ಹೇಳುತ್ತ ಕೇಳಿದ್ದೆ ಕೇಳುತ್ತ ಮನನಾಮ ಮಾಡುತ್ತ ದೇವರ ವಿಚಾರ ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಮತ್ತೆ ಚಿತ್ತ ಕಡೆ ಕೊಡಬೇಕು ಈ ದ್ವಿಲುತಿಯಿಂದ ಅದನ್ನು ಮತ್ತೆ ಮತ್ತೆ ಮಾಡುವುದರಿಂದ ಮನಸ್ಸು ಏಕಾಗ್ರವಾಗ್ತದೆ ಅದು ನಾವೇ ಮಾಡಬೇಕಾದ್ರೆ ಹೊರತು ಅದಕ್ಕೆ ಬದಲಿ ಜನ ಅಂತಿಲ್ಲ ಬೆಂಗಳೂರಲ್ಲೊಬ್ಬ ವಿದ್ಯಾರ್ಥಿ ಬಂದು ಹೇಳಿದ ದಾಸರೇ ಏನು ಮಾಡಿದರೂ ಪರೀಕ್ಷೆ ಹತ್ರ ಬಂದಿದೆ ಓದ್ಲಿಕ್ಕೆ ಮನಸ್ಸು ದೃಢವಾಗುವುದಿಲ್ಲ ರಾತ್ರಿಯೆಲ್ಲ ಓದಿ ನೋಡಿದೆ ಮೂರ್ನಾಲ್ಕು ಸಲ ಚಹಾ ಮಾಡಿ ಕೊಡದೆ ಕೂತ್ಕೊಂಡು ಓದ್ದೆ ನಿಂತ್ಕೊಂಡು ಓದ್ದೆ ಮಲ್ಕೊಂಡು ಓದ್ದೆ ಏನು ಮಾಡಿದರೂ ಏಕಾಗ್ರವಾಗುವುದಿಲ್ಲ ಏನು ಮಾಡಲಿ ದಾಸರಂದ್ರ ಮಗು ನೀನ್ ನಾಳೆ ಸಾಯಂಕಾಲದೊಳಗೆ ಶ್ರೀರಾಮ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೀಗೆ ಹತ್ತು ಬಾರಿ ಬರೀ ಹಾಗೆ ಬರೆದು ಬರೆದು ಏಕಾಗ್ರ ಉಂಟಾಗ್ತದ ಚಿತ್ತು ಆಮೇಲೆ ಪುಸ್ತಕ ಓದು ಎಲ್ಲ ಮನವರಿಕೆ ಆಗ್ತದ ಹಾಗೆ ಮಾಡ್ತೇನೆ ದಾಸನೆಯಿಂದ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದಿದ್ದ ಹತ್ತು ಸಾವಿರ ಜೈ ಶ್ರೀರಾಮ್ ಶ್ರೀ ತಂದಿದ್ದೇನೆ ನೋಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹತ್ತು ಸಾವಿರ ಇಷ್ಟು ಬೇಗ ಹ್ಯಾಕ್ ಬರೆದಿಯೋ ಹತ್ತು ಸಾವಿರ ಅದು ಈಗ ದೇವರನ್ನು ಜೆರೆಕ್ಷ್ ಮಾಡಿಸ್ತೀನಿ ನಾವಷ್ಟು ಯಾಂತ್ರಿಕ ನೀನ್ ಹೇಳಬೇಕದು ಬದಲಿ ಜನ ಇಲ್ಲ ಅದಕ್ಕೆ ದಾಸರಂದ್ರ ಮಗು ನೀನು ಹತ್ತು ಸಾವಿರ ರಾಮನಾಮ ಜರಕ್ಷ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಆ ಜೆರೆಕ್ಷ ಮಿಷನ್ ಪಾಸ್ ಆಗ್ತದೆ ನೀ ಪಾಸ್ ಆಗೋದು ನಿನ್ನೊಳಗೆ ಆ ಭಗವಂತರ ನಾವ ಪ್ರೇಮ ಉಂಟಾಗಬೇಕು ಅದನ್ನು ಹ್ಯಾಗೂ ಹೇಳು ಜಪವಾಗಿ ಹೇಳು ವೈಖರಿ ಗಟ್ಟಿಯಾಗಿ ಭಜನೆ ಹೇಳು ಇಲ್ಲಿ ಉಪಾಂಶು ಮೆಲ್ಲಗೆ ಹೇಳು ಅಥವಾ ಮಾನಸಿಕವಾಗಿ ಚಿಂತಿಸು ಎಂತಾದರೂ ನಿನ್ನ ಮನಸ್ಸು ಆ ಕಡೆ ಪ್ರಪಂಚದ ಸುಖ ದುಃಖ ನಿನ್ನ ಕದಲಿಸಬಾರದು ಯಾಕೆ ಇದು ಬರ್ತದ ಸುಖ ದುಃಖಗಳ ಆಗಮಾಪಾಯಿಗಳು ಇದು ಶಾಶ್ವತವಾಗಿ ನಿಲ್ತಕ್ಕಂಥದ್ದಲ್ಲ ಸುಖವೂ ಕ್ಷಣಿಕ ದುಃಖವೂ ಕ್ಷಣಿಕ ಇದು ಬರ್ತದ ಹೋಗುದು ನೆಂಟರು ಬಂದು ಹೋದ ಮನೆಗೆ ನೆಂಟರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಮನೆ ಮಂದಿಗೆಲ್ಲ ಸಂತೋಷ ಆಗ್ತದೆ ನೆಂಟರು ಬರ್ತಾರೆ ಮನೆ ಗುಡಿಸೋದು ಸಾರಿಸೋದು ಶುದ್ಧ ಮಾಡೋದು ಪಕ್ಕದ ಮಂದಿ ಅವರು ಜಮ್ಕಾನ್ ಹಾಕೋದು ನೆಂಟರು ಬರ್ತಾರೆ ಬರ್ತಾರೆ ಆ ಬರ್ತಾರೆ ಎಂದಾಗಿ ಸಂತೋಷ ಬಂದ ಮೇಲೆ ಸಂತೋಷ ಉಂಟು ಎಂಟತ್ತು ಜನ ಬಂದಿದ್ದಾರೆ ಹತ್ತು ಹದಿನೈದು ದಿವಸ ಆಯ್ತು ಬರ್ತಾರೆ ಎಂದಾಗಿದ್ದು ಸಂತೋಷ ಈಗ ಇಲ್ಲ ಇನ್ನು ಸಂತೋಷ ಆಗೋದು ಯಾವಾಗಂದ್ರೆ ನೆಂಟರು ಹೇಳಿದ್ರು ನಾವು ನಾಳೆ ಹೋಗ್ತೇವೆ ಹೋಗ್ತಾರಂತೆ ಹೋಗ್ತಾರಂತೆ ಆಗೊಂದು ಸಂತೋಷ ಬರ್ತಾರಂದಾಗ ಸಂತೋಷ ಹೋಗ್ತಾರಂದಾಗ ಸಂತೋಷ ಮಧ್ಯಾಹ್ನ ಸಂತೋಷ ಆ ನೆಂಟರು ಎಷ್ಟು ಬುದ್ಧಿವಂತರು ಅಂದ್ರೆ ಅವ್ರ ಅಂಗಳದಲ್ಲಿ ನಿಂತು ಬರ್ತೇವೆ ನಾವು ಅಂತ ನೆಂಟರು ಹೋಗ್ತೇವೆ ಅಂತ ಹೇಳೋದಿಲ್ಲ ಬರ್ತೇವೆ ಎಂದ್ರು ಇವರಿಗೆ ಹೆದರಿ ಕೆಲವು ನಾಳೆ ಬೆಳಿಗ್ಗೆ ಬರ್ತಾರೋ ಈ ಪ್ರಪಂಚಕ್ಕೆ ನಾವು ನೆಂಟರು ಬಂದ ಹಾಗೆ ಬಂದ ದೋ ದಿನ मेहमान ಮೆಹಮಾನ ಮೆಹಮಾನ ದೋ ದಿನ ಕಾ ಮೆಹಮಾನ ದೇವಣ ದೋ ದಿನ ಕಹಮ ಅಬು ಸುಮ ಕಬ ಮದು अब कब राम ಅಬ ತುಮ ಕಬ ಸ್ಮರೋಗ ಮಹಮಾರೋದಿ ಬಾಲಪನ ಮೋ ಖೇರ ಗೋ ತಾರು ಮನಮೋ काम ಕಾಮ ಸಬ ಕಾ ನಿಖಲ ಅವಸಾನ ಅವಸಾನ ಕಬ ಸ್ವ ರಾಮ ರಾಮ ರಾಮ ಯಾವಾಗ ರಾಮ ಚಿಂತನ ಮಾರತಿ ಜಾ ದೋ ದಿನ ಕಾ ಮೆಹಮಾನ ಇಲ್ಲಿ ಎರಡು ದಿನಕ್ಕೆ ಬಂದು ನೆಂಟರ ಹಾಗೆ ನಾವು ಬಂದು ಹೋಗುವುದು ಸುಖ ದುಃಖಗಳು ಹಾಗೆ ಎರಡೂ ಶಾಶ್ವತವಲ್ಲ ಸುಖವೂ ಕ್ಷಣಿಕ ದುಃಖವೂ ಕ್ಷಣಿಕ ನೀ ಸುಖ ಬೇಕು ಅಂತ ಅಪೇಕ್ಷೆ ಮಾಡ್ತೀಯೋ ದುಃಖ ಅದರ ಒಟ್ಟಿಗೆ ಬರ್ತೀವಿ ಅದು ಬೇರೆ ಬೇರೆ ಬರೋದಲ್ಲ ಅದಕ್ಕೆ ನಮ್ಮ ಹಿರಿಯರು ಕಥೆಯ ಮೂಲಕ ಹೇಳ್ತಾರೆ ಗಂಡ ಹೆಂಡತಿಗೆ ಹೇಳಿದ ಎಣ್ಣೆ ಕಾಳು ಬೇಳೆ ಬೆಣ್ಣೆ ಧಾರಣೆ ಹೆಚ್ಚಾಗಿದೆ ನೀನು ಸಿಕ್ಕಾಪಟ್ಟೆ ಬೇಯಿಸಿ ಹಾಳು ಮಾಡಬೇಡ ನಾನು ಇವತ್ತು ಒಬ್ಬನನ್ನು ಊಟಕ್ಕೆ ಹೇಳಿದ್ದೆ ಈ ಒಬ್ಬರಿಗೆ ಬೇಕಾಗುವಷ್ಟು ಮಾತ್ರ ಅಡುಗೆ ಮಾಡಬೇಕು ಸುಮ್ಮನೆ ಬೇಯಿಸಿ ಹಾಳು ಮಾಡಬಾರ್ದು ಒಬ್ಬನಿಗೆ ಊಟಕ್ಕೆ ಹೇಳಿದ್ದೆ ನಾನು ಊಟಕ್ಕೆ ಹೇಳಿದ್ದುವ ಕುರುಡ ಅವನಿಗೆ ಕಣ್ಣು ಕಾಣಿಸೋದಿಲ್ಲ ನೀನ್ ನಾಲ್ಕಾರ ಬಗೆಯ ತಿಂಡಿ ತಿನ್ನಿಸು ಮಾಡಬೇಕು ಅಂತಿಲ್ಲ ಯಾವುದೋ ಪದಾರ್ಥ ಒಂದೇ ಮಾಡಿ ನಾಲ್ಕು ಕಡೆ ಬಡಿಸು ಅಷ್ಟೇ ಅವನಿಗೆ ಕಾಣಿಸೋದಿಲ್ಲ ಸುಮ್ಮನೆ ಬೇಯಿಸಿ ಹಾಳು ಮಾಡಬಾರ್ದು ಅಂತ ಹೇಳಿ ಯಜಮಾನ ಪೇಟೆಗೆ ಹೋದ ಈ ಮನೆತನ ಹೇಗೆ ನಿಭಾಯಿಸಬೇಕು ಅಂತ ಹೆಂಗಸರಿಗೆ ಹೆಣ್ಣು ಮಕ್ಕಳಿಗಿದ್ದಷ್ಟು ಜ್ಞಾನತನ ಗಂಡಸ್ರಿಗೆ ಇರೋದಿಲ್ಲ ಈಗ ಏನ್ ಮಾಡಿದ್ಲು ಅಂದ್ರೆ ಇಬ್ರಿಗೆ ಬೇಕಾಗುವಷ್ಟು ಅಡುಗೆ ಮಾಡಿಟ್ಲು ಒಬ್ಬನಿಗೆ ಮಾಡುವಂದ್ರೆ ಗಂಡ ಬದ್ನವ ಸಿಟ್ಟಿಗೆದ್ದು ಒಬ್ರಿಗೆ ಅಡುಗೆ ಮಾಡುವ ಇಬ್ಬರಿಗೆ ಯಾಕೆ ಮಾಡಿದೆ ಅವಳು ಹೇಳಿದ್ಲು ನಿಮ್ಮ ಮಾತು ಕೇಳಿದ್ರೆ ಮನೆತನದ ಮರ್ಯಾದೆ ಹೋದೀತು ನೀವು ಹೇಳಿದ್ದೇನು ಊಟಕ್ಕೆ ಕುರುಡಾದಿದ್ದೀರಿ ಕುರುಡ ಒಬ್ಬ ಬರ್ತಾನೋ ಅವನು ಕೈ ಹಿಡ್ಕೊಂಡು ಇನ್ನೊಬ್ಬ ಬರೋದಿಲ್ವೇ ಅದಕ್ಕೆ ಇಬ್ಬರಿಗೆ ಮಾಡಿದೆ ನೀ ಸುಖ ಬೇಕು ಅಂತೀಯೋ ದುಃಖ ಅದು ಒಟ್ಟಿಗೆ ಬರ್ತದೆ ಅದು ಬೇರೆ ಬೇರೆ ಅಲ್ಲ ಆದ್ರಿಂದ ಸುಖ ದುಃಖ ಲಕ್ಷಿಸದೆ ಭಗವಂತನ ಕಡೆ ಲಕ್ಷ್ಯ ಇಡ್ಲಿಕ್ಕಾಗಿ ನೀವು ಬಂದ ಈ ಸುಖ ದುಃಖ ನೀ ಬದುಕಿ ಕಾಲ ಬರ್ತಾನೆ ಸತ್ತ ಶರೀರಕ್ಕೆ ಏನು ಇಡ್ತದೆ ರೋಗರು ಜನಗಳಿದ್ದ ಒಬ್ಬರಿಗೆ ಬಹಳ ವಯಸ್ಸಾಗಿತ್ತು ಆಗಿಂದಾಗೆ ಆಗಿಂದಾಗ ಅವ್ರಿಗೆ ಹುಷಾರಿಲ್ಲ ಡಾಕ್ಟರ್ ಹತ್ರ ಹೋದ ಅವರು ಪರೀಕ್ಷೆ ಮಾಡ್ತಾರೆ ಔಷಧ ಕೊಡ್ತಾರೆ ಸೊಂಟನೋ ಹೋಗುತ್ತೆ ಕಾಲು ನೋವು ಬರ್ತದೆ ಕಾಲುನೂ ಹೋಗುತ್ತೆ ತಲೆ ನೋವು ಬರ್ತದೆ ಅವಾಗ ಕೇಳಿದೆ ಡಾಕ್ಟ್ರೇ ಮೇಲಿಂದ ಮೇಲೆ ನೋವು ಬರ್ತದಲ್ಲ ಯಾಕೆ ಡಾಕ್ಟರ್ ಯಾಕೆಂದ್ರೆ ನೀವು ಬದುಕಿದ್ದೀ ಅದಕ್ಕೆ ಹೌದೌದು ಸತ್ರ ಮೇಲೆ ಸುಖದ ಬಗ್ಗೆ ಬದುಕಿದ್ದಾಗ ಸುಖ ಬರ್ತಕ್ಕಂಥ ಹಾಗಾದ್ರೆ ಕೈ ಕಾಲಿಗೆ ನೋವು ಬರುವುದು ಅರ್ಥ ಏನು ಬದುಕಿನ ಲಕ್ಷಣ ಹೆಣಕ್ಕೆ ಬರುವುದಿಲ್ಲವಲ್ಲ ಹಾಗಾದ್ರೆ ಬದುಕಿನ ಲಕ್ಷಣ ಸುಖ ದುಃಖಗಳು ಬರ್ತಾ ಅದ್ರಲ್ಲಿ ಬೇಕು ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ ಆದ್ರೆ ಲಕ್ಷ್ಯ ಮಾತ್ರ ಭಗವಂತಗಳು ನಿರಂತರ ಇಡ್ತೀನಿ ನೀನು ಹಾಗೆರಲಿಕ್ಕಾಗಿ ಹೇಗಿರಬೇಕು ಸಂಸಾರದಲ್ಲಿ ಪಕ್ಷಿ ಬಂದಿತು ಅಂಗಳದಲ್ಲಿ ಪಕ್ಷಿ ಬಂಧಿತು ಅಂಗಳದಲ್ಲಿ ಹಾರಿ ಹೋಯಿತು ಆ ಕ್ಷಣದಲ್ಲಿ ವಸತಿಗಾರ ವಸತಿಗೆ ಬಂದ ಹೊತ್ತಾರೆ ಎತ್ತು ಹೊರಕೆ ಹೋದ ಹಾಗೆ ಇರಬೇಕು ಸಂಸಾರದಲ್ಲಿ ನಂಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಆಗಿರಬೇಕು ಪಕ್ಷಿ ಬಂದಿತು ಅಂಗಳದಲ್ಲಿ ಹಾರಿಹೋಯಿತು ಆಕ್ಷಣದಲ್ಲಿ ಆ ಕ್ಷಣದಲ್ಲಿ ದಾಸರು ಸುಮ್ಮನೆ ಪದ ಬರೆದದ್ದಲ್ಲ ಇದು ಭಾಗವತದಲ್ಲಿ ಖಗವ ತೆಕ್ತ ಗ್ರಹೇಶು ಅಂತ ಪಕ್ಷಿ ಒಂದು ಮರದ ಮೇಲೆ ಕೂತು ಹಣ್ಣು ತಿಂತದೆ ಈ ಮರ ನಂದು ಅಂತ ಹೇಳೋದಿಲ್ಲ ಇನ್ನೊಂದು ಮರಕ್ಕೆ ಹೋಗ್ತದೆ ಮತ್ತೊಂದು ಕಡೆಗೆ ಹೋಗ್ತಾರೆ ಸಾದಾತ್ಮ ಇಲ್ಲಿ ಪಕ್ಷಿ ಹಣ್ಣಿನ ಮೇಲೆ ಕೂತ ಹಣ್ಣು ತಿಂತಾರೆ ಗಿಳಿ ತಿಂದ ಮಾವಿನ ಹಣ್ಣು ಬಹಳ ಸಿಹಿ ಅಂತ ನಮ್ಮಲ್ಲಿ ಹೇಳ್ತಾರೆ ಯಾಕೆಂದ್ರೆ ಗಿಳಿ ಗೊತ್ತಾಗ್ತದೆ ಯಾವ ಹಣ್ಣು ಸಿಹಿ ಅಂತ ಮೊದಲು ಬಂದು ಹಣ್ಣಿನ ಮೇಲೆ ಕೂತಂದು ಕೊಕ್ಕಿನಿಂದ ಹಣ್ಣಿನ ರಸ ತಿಂತಾರೆ ಮರದ ಮೇಲೆ ಎರಡು ಪ್ರಾಣಿಗಳಿರ್ತವೆ ಮಂಗಗಳಿರ್ತಾವೆ ಪಕ್ಷಿಗಳಿರ್ತವೆ ಈ ಮಂಗಗಳಿಗೆ ತೆಗೆದು ತಿನ್ನುವ ಅಭ್ಯಾಸ ಇಲ್ಲ ಗೆಲ್ ಹಿಡ್ಕೊಂಡು ಅಲ್ಗಾಡಿಸೋದು ಹಣ್ಣು ಕೆಳಗೆ ಬಿಡೋದು ಮಕ್ಕಳು ಎತ್ಕೊಂಡು ಹೋಗೋದು ಮಂಗ ಉಪವಾಸ ಹಣ್ಣಿನ ಹತ್ತಿರ ಇದ್ರೂ ತಿನ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಪಕ್ಷಿ ಹಾಗಲ್ಲ ರಿವನ ಹಾರಿ ಬಂದು ಹಣ್ಣಿನ ಮೇಲೆ ಕೂತು ಹಣ್ಣು ಇದು ನನ್ನ ಹಣ್ಣು ನನ್ನ ಮರ ಅಂತ ಹೇಳೋದಿಲ್ಲ ದಾರಿಗೂರಿಗಳ ಗೊತ್ತು ंट अर मनयो चुंडीलियावो आर पिंडो इन तीर्थवो बे तूड़ का बंद यारू आमंत्रण को ना मने बा मगुका अंतर बे ಅಲ್ಲಿ ಮಹಾರಾಣಿಗೆ ತಿನ್ನಲಿಕ್ಕಾಗಿ ಸಂಡಿಗೆ ಮಾಡಿ ಅರಮನೆಯ ಮೇಲಂತಸ್ತರಲ್ಲಿ ಬಿಸಿಲಿಗೆ ಒಣಗಿಸಿದ್ದ ಕಾಗ ಬೆಂದು ಅದ್ರ ಕೂಡ ನಾಲ್ಕು ಸಂಡಿಗೆ ತಿಂದು ಹೋಯ್ತು ನೀನು ರಾಣಿ ಆದ್ರೆ ನಿನ್ನೆಷ್ಟಕ್ಕೆ ನನಗೇನು ಸಂಬಂಧ ಆ ದಿನ ಕಾಗೆಗೆ ಅರಮನೆಯ ಸಂಡಿಗೆ ಸಿಕ್ಕಿದೆ ಮರುದಿನ ಅದೇ ಸಿಗ್ತದೆ ಅಂತ ಹೇಳಲಿಕ್ಕಾಗ್ತದೋ ಮರು ದಿವಸ ಯಾರೋ ಪಿಂಡ ಹಾಕಿ ಕಾಗೆ ಬರಲಿಲ್ಲ ಅಂತ ಕಾದ ಕೂತಿದ್ದಾರೆ ಆರ ಪಿಂಡವೋ ಆರ ತೀರ್ಥವೋ ಪಕ್ಷಿಯನ್ನು ಜ್ಞಾನಿಗಳಿಗೆ ಹೋಲಿಸಿದ್ದಾರೆ ಜ್ಞಾನಿಗಳಿಗೆ ಒಂದಿನ ಸ್ಥಾನಮಾನ ಸಿಗ್ತದೆ ಒಂದಿನ ಯಾರೋ ತಿರಸ್ಕಾರ ಮಾಡ್ತಾರೆ ಎಲ್ಲೋ ಸುಗ್ರಾಸ ಭೋಜನ ಸಿಗ್ತದೆ ಒಂದು ದಿವಸ ಇಲ್ಲಿ ಗಜ್ಜು ಸಿಗೋದಿಲ್ಲ ಪರಮಾತ್ಮ ಇದು नीठांगे इरुवेनु हरीए भोरके नीठांगे इरुवेनु हरीए यना भोरये नीठांगे इरुवेनु हरीए यना भोरये नीठांगे इरुवेनु हरीए जंपीने पोळेव ಿನ ಪಿತ ಹೊ ಕಪಿಲ ಹರೇ ನಿನ್ನ ಕೃಪು ತಪ್ಪಿದ ಮೇಲೆ ಕಪಿಲ ಹರೇ ನಿನ್ನ ಕೃಪು ತಪ್ಪಿ ನ ಮೇಲೆ ಟೋಪಿ ನೊರೆಯು ದೊರೆಯೇ ಹರಿಯೇನೆ ಇರು ಬೆಲು ಹರಿಯ ದೊರೆ ಇರು ಬೆಲು ಹರಿಯ ಭಗವದ್ ಭಕ್ತರಂತಾರ ದೇವ ನೀನು ಹೇಗೆಡ್ತೀಯೋ ಹಾಗಿರುತ್ತೆ ಕೆಂಪಿನಂಚಿನ ಸೊಂಪಿನ ಪೀತಾಂಬರ ಹೊದಿಸ್ತಿ ನಿನ್ನ ಕೃಪೆಯಾಗ ನಿನ್ನ ಕೃಪೆ ತಪ್ಪಿದ ಮೇಲೆ ಪೀತಾಂಬರ ಅಲ್ಲ ಕೌಪೀರು ಸಿಕ್ಕಿದ್ರೆ ಸಾಕು ಅಂತದ್ದು ನೀವು ಕೊರೋದಿಲ್ಲ ಹೀಗೆ ಭಕ್ತನು ಪಕ್ಷಿಯಂತೆ ಅದು ನಂದು ಇದು ಒಂದು ಜಗಳಾಡದೆ ಏನು ಸಿಗ್ತದೋ ಅದು ತೃಪ್ತನಾಗಿರಲ್ಲ ವಸತಿಗಾರ ವಸತಿಗೆ ಬಂದ ಹೊತ್ತಾರೆ ಎಂದು ಹೊರಟೇ ಹೋದರು ಈ ತೀರ್ಥಯಾತ್ರೆಗೆ ಹೋಗುವವರು ಛತ್ರದಲ್ಲಿ ಉಳ್ಕೊಳ್ತಾರೆ ಮೂರು ದಿವಸ ಯಾರು ಬೇಕಾದ್ರೂ ಆ ಕೋಣೆಯಲ್ಲಿ ಉಳ್ಕೊಳ್ಬಹುದು ಅವ ಮೂರು ದಿವಸ ನನ್ನ ಕೋಣೆ ಅಂತ ಗುಡಿಸಿ ಗಿಡಿಸಿ ಎಲ್ಲ ಶುದ್ಧ ಮಾಡಿ ಇಟ್ಟಿರ್ತಾರೆ ನಾಲ್ಕನೇ ಕೋಣೆ ಬಿಟ್ಟು ಹೋಗುವ ಗುಡಿಸ್ತಾರೋ ಇವರು ಕಿಸೆಯಲ್ಲಿದ್ದೆ ಎಲ್ಲ ಕಸ ಅಲ್ಲಿ ಹಾಕಿ ಹೋಗ್ತಾರೆ ನಾನು ಪ್ರಪಂಚದ ಛತ್ರದಲ್ಲಿ ಕಸ ಬಿಟ್ಟು ಹೋಗೋ ಮುಂದೆ ಬರುವ ಗುಡಿಸ್ಕೊಳ್ಬೇಕು ನಾವು ಗುಡಿಸೋದಿಲ್ಲ ಸಂಸಾರ ಒಂದು ಛತ್ರದ ಹಾಗೆ ಪ್ರಪಂಚ ನಮ್ಮ ನಿಮ್ಮ ಹಾಗೆ ಎಷ್ಟೋ ಜನ ಬಂದು ಕೆಲವೊಂದು ಇರುತ್ತಾರೆ ಯಾರನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ಪ್ರಪಂಚದಲ್ಲಿ ಇದನ್ನು ದಾಸರ ಸುಮ್ಮನೆ ಹೇಳಲಿಲ್ಲ ಭಾಗವತದಲ್ಲಿ ಹೈಹಯ ವಂಶದ ರಾಜರು दत्तात्रेयन भक्त जीमूत अब राजन अहंकार बरत राज सुख ननगे कोरते अहंकार बरत साक्षा विष्णु परमात्म श्रीमारायण दत्न अवतारे अत्रेय आ भगवां दत् आीमूतन उपदेश बन ಭಿಕ್ಷು ರೂಪದಿಂದ ಭಿಕಾರಿಯ ರೂಪದಿಂದ ಬಂದು ಒಬ್ಬ ಸನ್ಯಾಸಿ ರೂಪದಿಂದ ಒಳಕು ನುಗ್ಗಿ ಆ ಅರಮನೆಯಲ್ಲಿ ಮಹಾರಾಜ ಮಲಗುವ ಮಂಚ ಇದೆ ಅದ್ರ ಮೇಲೆ ಮಲಗಿಬಿಟ್ಟು ರಾಜ ದೂತರು ಬಂದು ಇದು ರಾಜನ ಮಂಚ ಹೇಳು ಅಂತ ಸನ್ಯಾಸಿ ಸುಖವಾಯಿ ಕಾಲು ಚಾಚಿ ಮಲಗಿದ್ದಾನೆ ಹೋಗಿ ರಾಜನಿಗೆ ದೂರಿದರು ಯಾರೋ ಒಬ್ಬ ಭಿಕ್ಷು ಹೇಳದೆ ಕೇಳದೆ ಬಂದು ನಿಮ್ಮ ಮಂಚದ ಮೇಲೆ ಮಲಗಿದ್ದಾನೆ ನಾವು ಹೇಳಿದ್ರೆ ಅವ ಹೇಳೋದಿಲ್ಲ ಜೀಮೂತ ಓಡಿ ಬಂದು ತನ್ನ ಕೈಯ ಖಡ್ಗವನ್ನು ಸೀಳಿ ಸಳೆದ ಹೊಳಕ್ಕೆ ಹೇಳು ಇದು ನನ್ನ ಅರಮನೆ ಇದು ನನ್ನ ಮಂಚ ಅಂತ ದತ್ತಾತ್ರ ಇದು ಹೇಳಿದ್ರು ತಮ್ಮ ಇದು ನಿನ್ನ ಅರಮನೆ ಅಂತ ನಂಗೆ ಗೊತ್ತಿರಲಿಲ್ಲ ಇದು ಧರ್ಮ ಅಂತ ತಿಳ್ಕೊಂಡೆ ನಾನು ಇದು ನಿನ್ನ ಮಂಚ ಅಂತ ಗೊತ್ತಿಲ್ಲ ನನಗೆ ಛತ್ರದ ಮಂಚ ಅಂತ ತಿಳ್ಕೊಂಡೆ ಧರ್ಮಶಾಲೆಯಲ್ಲಿ ಯಾರು ಬೇಕಾದ್ರೆ ಮಂಚ ಇರ್ತದೆ ಯಾರು ಬೇಕಾದ್ರೆ ಮಲಗಿ ಹೋಗಬಹುದು ರಾಜ ಹೇಳ್ತಾರೆ ಹೇ ಮೂರ್ಖ ಭಿಕ್ಷು ಧರ್ಮಶಾಲೆ ಅಲ್ಲ ಇದು ಛತ್ರದ ಮಂಚ ಅಲ್ಲ ಇದು ಇದು ನನ್ನ ಮಂಚ ಅಂದ ದತ್ತಾತ್ರ ಇದು ಕೇಳಿದುತ್ತಮ್ಮ ಇದು ಎಷ್ಟು ಸಾವಿರ ವರ್ಷಗಳಿಂದ ನಿನ್ನ ಮಂಚ ಅಂದು ಸಾವಿರ ವರ್ಷ ಬಂತು ಇಟ್ಲಾಗಿ ಹತ್ತು ವರ್ಷದಿಂದ ನಾನು ಮಲಗುತ್ತೇನೆ ಅದಕ್ಕೂ ಬೇರೆ ಯಾರೋ ರಾಜರಿದ್ರು ಅವರು ಮಲಗ್ತಾ ಇದ್ರು ಅದಕ್ಕೂ ಹಿಂದೆ ನಮ್ಮ ಅಜ್ಜ ಮಲಗ್ತಾ ಇದ್ರಂತೆ ಅದಕ್ಕೂ ಮುಂಚೆ ಅದು ಯಾರ್ಯಾರೋ ರಾಜರಿದ್ರಂತೆ ಅವರು ಮಲಗಿದ್ರಂತೆ ಮತ್ತೆ ನಾನು ಛತ್ರದ ಮಂಚ ಅಂದ್ರೆ ಯಾಕೆ ಸಿಟ್ ಮಾಡ್ತೀವೋ ಮೊದಲು ಯಾರ್ಯಾರೋ ಮಲಗಿದ್ದಾರೆ ಆಮೇಲೆ ನಿಮ್ಮ ಅಜ್ಜ ಆಮೇಲೆ ನಿಮ್ಮ ಅಪ್ಪ ಆಮೇಲೆ ನೀನು ಈಗ ನಾನು ಇಂಥವರೇ ಮಲಗೋದು ಉಂಟುಂಟತ್ರದ ಮಂಚದಲ್ಲಿ ಯಾರು ಬೇಕಾದ್ರೆ ಮಲಗಿ ಹೋಗುವುದು ಯಾಕೆ ಅಹಂಕಾರ ಪಡ್ತು ವಸತಿಗಾರ ವಸತಿಗೆ ಬಂದ ಹೊತ್ತಾರೆ ಎಂದು ಹೊರಟ ಆ ಕೊನೆಯ ಚರಣ ಹೇಳ್ತಾ ನೋಡೋರು ಸಂತೆ ನೆರೆ ಜೀತು ಸಂತೆ ನೆರೆ ಜೀತು ನಾನಾ ಹಿಡಿದರು ತಮ್ಮ ತಮ್ಮ ದಾನಿ ೇ ಹಿಡಿದರು ತಮ್ಮ ತಮ್ಮ ದಾರಿ ಹಾಗೆ ಇರಬೇಕು ಸಂಸಾರದಲ್ಲಿ ಹೇಗೆ ಬರದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಸಂತೆತು ನಾನಾ ಪರಿ ದಾಸರಿಗೆ ಒಂದು ವಿಷಯ ಸಿಕ್ಕಿದ್ರೆ ಅದನ್ನು ತತ್ವಜ್ಞಾನವನ್ನು ಲೋಕಕ್ಕೆ ಕಳಿಸ್ತಾರೆ ನಾವಿತ್ಯ ಸಂತೆ ನೋಡ್ತೇವಾದರೂ ಕೂಡ ನಮಗ ಆ ಕಡೆಗೆ ಲಕ್ಷ್ಯ ಹೋಗೋದಿಲ್ಲ ಈ ದೃಷ್ಟಾಂತ ಯಾಕೆ ಕೊಡ್ತಾರ್ದು ಎಷ್ಟೋ ಜನ ನೋಡಿ ಈ ಸಂಸಾರದ ಗದ್ದಲದಲ್ಲಿ ಈ ಗಲಾಟೆಯಲ್ಲಿ ನಾನು ಹೇಗೆ ಭಕ್ತಿ ಮಾಡಲಿ ಹೇಗೆ ದೇವರ ಚಿಂತನೆ ಮಾಡಲಿ ಅಂತ ನೆಪ ಹೇಳ್ತಾರೆ ಅವರಿಗೆ ದಾಸರಿ ದೃಷ್ಟಾಂತ ಕೊಟ್ಟು ನಾವು ಸಂತೆಗೆ ಹೋಗ್ತೇವಲ್ಲ ಕಾಯಿ ಪಲ್ಯ ತಗೊಳ್ಳುವಾಗ ಅದು ತೂಕ ನೋಡುವಾಗ ಅಷ್ಟು ಗದ್ದಲದ ಮಧ್ಯದಲ್ಲಿ ಸಂತೆಯಷ್ಟು ಗಲಾಟೆ ಆದರೂ ಕೂಡ ಐದು ಪೈಸೆ ತಪ್ಪದಂತೆ ಲೆಕ್ಕಾಚಾರ ಮಾಡ್ತಾರೆ ಮಾತಾಡಬೇಡ ಅಂತ ಕೇಳೋದಿಲ್ಲ ಜನ ಮತ್ತೆ ಸಂತೆಯಲ್ಲಿ ಕೇಳೋದು ಯಾಕೆ ಅಷ್ಟು ಗದ್ದಲದ ಮಧ್ಯದಲ್ಲಿ ಆ ಸಕ್ಕರೆಯ ಮುಳ್ಳು ಅಟ್ಲಾಗಿಟ್ಲಾಗಿ ಹೋಗಬೇಕು ಬಹಳ ಎಚ್ಚರಿಕೆ ನೋಡಿ ಹತ್ತು ಪೈಸೆಯೂ ವ್ಯತ್ಯಾಸ ಆಗದಲ್ಲಿ ಲೆಕ್ಕಾಚಾರ ಮಾಡ್ತಿ ಆ ಗದ್ದಲದ ಮಧ್ಯದಲ್ಲಿ ಕೊಂಚವೂ ಏಕಾಗ್ರತೆ ಭಂಗವಾಗುವುದಿಲ್ಲ ಸಂತೆಯಲ್ಲಿ ಮತ್ತೆ ಸಂಸಾರದಲ್ಲಿ ಭಕ್ತಿ ಮಾಡ್ಲಿಕ್ಕೆ ತೊಂದರೆ ಆಗೋದು ಹಾಗೆ ಅಭ್ಯಾಸ ಮಾಡಲಿಲ್ಲ ನೀವು ಆ ಲಕ್ಷ್ಯ ಕೊಟ್ಟಿಲ್ಲ ಸಂಸಾರವೆಂಬುದು ಸಂತೆಯ ಸಂತೆಯ ದೃಷ್ಟಾಂತ ಯಾಕೆ ಕೊಡ್ತಾರಂದ್ರೆ ಸಂತೆಯಲ್ಲಿ ಎರಡು ವರ್ಗದ ಜನ ಬರ್ತಾರೆ ಕೆಲವರು ಬೆಳಿಗ್ಗೆ ಬರುವಾಗ ಈ ಕಾಯಿಪಲ್ಯ ಮೂಟೆ ಎಲ್ಲ ಹೊತ್ಕೊಂಡು ಬರ್ತಾರೆ ಅವರಿಗೆ ಬರುವಾಗ ಭಾರ ಆ ಬೆಳಗಿನ ಜಾವ ಚಳಿಯಲ್ಲೂ ಮೈಯಿಂದ ಬೆವರು ಎಳೀತಾ ಇರ್ತದೆ ಪಾಪ ಸಂತೆಗೆ ಬರುವಾಗ ಭಾರ ಅವರಿಗೆ ಇಲ್ಲೆಲ್ಲ ತರಕಾರಿ ಕಾಯಿ ಪಲ್ಯಗಳು ಏನು ಲಾಭ ಸಿಗ್ತದೋ ಅದು ಕೃಷಿಯಲ್ಲಿ ಸಾಯಂಕಾಲ ಹೋಗುವಾಗ ಏನು ಭಾರ ಇಲ್ಲ ನಗು ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾ ಇದು ಒಂದುವರೆಗದ ಜನ ಸಂತೆಗೆ ಬರುವ ಇನ್ನೊಂದು ವರ್ಗದವರು ಬರುವಾಗ ಖಾಲಿ ಚೀಲ ತಗೊಂಡು ಬರೋದು ಅವರಿಗೆ ಸಂತೆಗೆ ಬರುವಾಗ ಭಾರ ಇಲ್ಲ ಇಲ್ಲಿ ಬೇಡದಿದ್ದು ಬೇಕಾದ ಎಲ್ಲ ಸಾಮಾನು ತಗೊಂಡು ತಗೊಂಡು ಸಾಯಂಕಾಲ ಹೋಗುವಾಗ ಒಬ್ಬೊಬ್ಬರ ತಲೆ ಇಲ್ಲ ಹೊತ್ತು ಹತ್ತು ಮೂಟೆ ಕೆಲವರಿಗೆ ಬರುವಾಗ ಭಾರ ಕೆಲವರಿಗೆ ಹೋಗುವಾಗ ಭಾರ ಅಂದರೆ ಕೆಲವರು ನಾನಾ ಕರ್ಮದ ಮೂಟೆಯನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದು ಸತ್ಸಂಗ ಸದ್ವಿಚಾರಗಳಿಂದ ಅದನ್ನೆಲ್ಲ ವಿನಿಮಯ ಮಾಡಿ ಹೋಗುವಾಗ ಪುಣ್ಯ ಕಟ್ಟಿಕೊಂಡು ಹೋಗ್ತಾರೆ ಇನ್ನು ಕೆಲವರು ಬರುವಾಗ ಪುಣ್ಯವಂತರಾಗಿ ಬಂದು ಇಲ್ಲಿ ಬ್ಯಾಡ್ದು ಕೆಲಸ ಮಾಡಿ ನೂರಾರು ಜನ್ಮಕ್ಕೆ ಸಾಕಾಗುವಷ್ಟು ಮೂಟೆ ಹೊತ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಸಂತೆಗೆ ಸುಮ್ಮನೆ ಬರುವವರು ಇದ್ದಾರೆ ಸಾಮಾನು ಇಲ್ಲ ಸುಂಕೂ ಸುಮ್ಮನೆ ಹುಟ್ಟಿ ಬಂದವರು ಇದ್ದಾರೆ ಪ್ರಪಂಚದಲ್ಲಿ ಖಾಯ ಪಿಯಾ, ಸುಖಸೇ ಸೋಯಾ, ನಹಕ್ಕು ಜನಮ ಖೋಯ ಅವರಿಗೆ ದೇಹವೇ ದೇವರು ಭೋಜನವೇ ಭಕ್ತಿ ಮರಣವೇ ಮುಕ್ತಿ ದೇಹವೇ ದೇವರು ಆದ್ಮೇಲೆ ಬೇರೆ ದೇವರು ಪೂಜೆ ಮಾಡುವುದಿಲ್ಲ ಬೆಳಿಗ್ಗೆ ಎದ್ದರು ಅವರು ದೇವರಿಗೆ ಅಭಿಷೇಕ ಮಾಡಿ ಸ್ನಾನ ಅಭಿಷೇಕ ಬೇಗ ಆಗ್ತದೆ ಆ ದೇವರಿಗೆ ಅಭಿಷೇಕ ಆದ ಅಲಂಕಾರ ಅಲಂಕಾರಕ್ಕೆ ತುಂಬಾ ಹೊತ್ತು ಬೇಕಾಗ್ತದೆ ನಮ್ಮ ದೇವರಿಗೆ ಒಟ್ಟಿಗೆ ಮುಖ್ಯವಾಗಿ ಹತ್ತೆ ಅವತಾರ ಹೇಳಿದ್ದು ಈ ಕನ್ನಡಿ ಮುಂದೆ ನಿಂತವ್ರು ಮಾಡುವ ಅವತಾರಗಳು ನೋಡಿ ಎಷ್ಟು ಗೊತ್ತಾಗ ಒಂದೆರಡು ಗಂಟೆಗಳ ಕಾಲ ದೇಹ ನಮ್ಮ ದೇವರಿಗೆ ಅಲಂಕಾರ ಮಾಡಿದ ಈಗ ಅಲಂಕಾರ ಆಯ್ತು ಮುಂದೆ ಕೆಲಸ ಉತ್ಸವ ಒಂದ್ಸಲ ಹೊತ್ತು ಪೇಟೆಗೆ ಅಡ್ಡಾಡ್ಕೊಂಡು ಅದೆಲ್ಲ ತಿರುಗ ಅವನ ದೇವರ ಉತ್ಸವ ಆಯ್ತು ಹನ್ನೆರಡು ಗಂಟೆಗೆ ಸರಿಯಾಗಿ ನೈವೇದ್ಯ ಉಂಡ ಒಂದಿನ ಉಂಡು ಉಂಡು ಸತ್ತ ಜನ ಹೇಳಿದ್ರು ಮುಕ್ತಿಗೆ ಹೋದ ಇಂಥ ಪಾಖಂಡರು ಸುಮ್ಮನೆ ಬಂದ ಸಾಮಾನು ಇಲ್ಲ ಸುಂಕವೂ ಇಲ್ಲ ಈ ಸುಮ್ಮನೆ ಎಂಬ ಶಬ್ದ ಈಗ ಸಮಾಜದಲ್ಲಿ ಎಲ್ಲ ಕಡೆ ವ್ಯಾಪಕವಾಗಿದೆ ಒಬ್ಬ ನೋಡಿ ನಾಟಕಕ್ಕೆ ಹೋಗ್ತಾನೆ ಸಿನಿಮಾಕ್ಕೆ ಹೋಗ್ತಾನೆ ಯಕ್ಷಗಾನ ಬಯಲಾಟಗಳಿಗೆ ಹೋಗ್ತಾನೆ ಕೀರ್ತನೆಗೆ ಹೋಗ್ತಾನೆ ದೇವಸ್ಥಾನಕ್ಕೆ ಹೋಗ್ತಾನೆ ಎಲ್ಲಾ ಗುರುಮಠಗಳಿಗೆ ಹೋಗ್ತಾನೆ ಎಲ್ಲ ಕಡೆ ಹೋಗ್ತಾನೆ ಯಾರೋ ಕೇಳಿದ್ರು ನೀನು ಎಲ್ಲ ಕಡೆ ಹೋಗ್ತೀಯಲ್ಲ ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಹೋಗೋದಂತೆ ಅವ್ರ ಏನು ಉದ್ದೇಶ ಇಲ್ವಂತ ಪೇಟೆಗಳಲ್ಲಿ ನೋಡಿ ಸಾಯಂಕಾಲ ಹೆಣ್ಮಕ್ಳು ಗಂಡು ಹುಡುಗರು ಗುಂಪು ಗುಂಪಾಗಿ ಬೀದಿಯಲ್ಲಿ ಹೋಗ್ತಾ ಇರ್ತಾರೆ ಅವ್ರನ್ನ ಕೇಳಿ ಎಲ್ಲಿಗೆ ಸುಮ್ಮನೆ ಸುಮ್ಮನೆ ತಿರುಗಾಡೋದಂತೆ ಬೀದಿ ಏನು ಉದ್ದೇಶ ಇಲ್ವಂತ ಹಾಗೆ ಜೀವನವನ್ನು ಸುಮ್ಮನೆ ಕಲಿಯೋರಿದ್ದ ಅಮೂಲ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮ ದುರ್ಲಭಂ ಮಾನುಷಂ ಜನ್ಮ ತದಪ್ಯದ್ಧ ಕೌಮಾರೋ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾ ಪ್ರಹ್ಲಾದರಾಯರು ಹೇಳ್ತಾರೆ ಮನುಷ್ಯ ಜನ್ಮ ದುರ್ಲಭವಾದದ್ದು ಇದು ಕ್ಷಣಭಂಗರವಾದರೂ ಕೂಡ ಅಮೂಲ್ಯವಾದದ್ದು ಚಿಕ್ಕ ವಯಸ್ಸಿನಲ್ಲೇ ಭಾಗವತ ಧರ್ಮ ಭಕ್ತಿ ಧರ್ಮವನ್ನು ಕೈಕೊಂಡು ನಿನ್ನ ಜನ್ಮ ಸಾರ್ಥಕ ಮಾಡುವ ಚಿಕ್ಕ ವಯಸ್ಸಿನಲ್ಲೇ ದೇವರ ವಿಚಾರದಲ್ಲಿ ಸಾಧನೆ ಮಾಡುವಂತ ನಮಗೆ ಹಿರಿಯರ ಉಪದೇಶ ನಾವು ಸರಿ ವಿರುದ್ಧವಾಗಿ ತಿಳಿಯುತ್ತೇವೆ ದೇವರು ಧರ್ಮ ಭಕ್ತಿ ಮಾಡಬೇಕು ನಮ್ಗೆ ಆಸೆ ಇದೆ ಸ್ವಾಮಿ ಹೀಗೆಲ್ಲ ಪುರುಷೋತಿಲ್ಲ ನಾವು ರಿಟೈರ್ಡ್ ಆದ್ಮೇಲೆ ನಮಗೇನು ಕೆಲಸ ಇರೋದಿಲ್ಲ ಆಗ ಭಕ್ತಿ ಭಜನೆ ದೇವರು ಗುರುಗಳ ಸೇವೆ ಎಲ್ಲ ಮಾಡ್ತೇವೆ ಹಾಗಾದ್ರೆ ಭಕ್ತಿ ಭಜನೆ ಮಾಡೋದು ಯಾರು ಏನು ಕೆಲಸ ಇಲ್ಲದವರು ಈಗ ಅದರಲ್ಲೂ ಪ್ರಗತಿಯಾಗಿದೆ ಮುದುಕರಾದ್ಮೇಲೆ ರಿಟೈರ್ಡ್ ಆದ್ಮೇಲೂ ಭಕ್ತಿ ಮಾಡಬೇಕು ಅಂತಿಲ್ಲ ಗೀತೆಯಲ್ಲಿ ಪರಮಾತ್ಮೆ ಏನ್ ಹೇಳಿದ್ದಾನೆ ಅಂತ್ಯಕಾಲೇ ಕ್ಷಮಾನೇ ವಸ್ಮರನ್ ಮುಕ್ತ ಕಲೆಯವರು ಯಾರು ಅಂತ್ಯಕಾಲನ ನನ್ನ ಚಿಂತನೆ ಮಾಡ್ತಾರೋ ಅವರು ನನ್ನನ್ನೇ ಬಂದು ಸೇರ್ತಾರೆ ಅಂತ ಭಗವದ್ಗೀತೆ ಹೇಳಿದ್ರಿಂದ ಈಗಂತ ಅವಸರ ಏನೂ ಇಲ್ಲ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ನೀವು ಬದುಕೋದಿಲ್ಲ ಅಂತ ಹೇಳಿದ ಮೇಲೆ ಭಜನೆ ಶುರು ಮಾಡಿದ್ರು ಸಾಕು ಅವಸರ ಏನು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಮಧ್ವಾಚಾರ ಹೇಳ್ತಾರೆ ಮೂರ್ಖ ಅಂತ್ಯಕಾದ್ರೆ ಪರಮಾತ್ಮ ಚಿಂತೆ ಬರಬೇಕಾದ್ರೆ ಸಂತತ ಚಿಂತೆಯೇನಂತ ಅಂತಕಾಲೇ ವಿಶೇಷತಃ ನೀನು ಸಂತತ ಸಾಧನೆ ಮಾಡಿದರೆ ಅಂತ್ಯಕಾದ್ರೆ ಭಗವತ್ ಚಿಂತನೆ ಸುಮ್ಮನೆ ಅಲ್ಲ ಅದು ಬರಬೇಕಾದ್ರೆ ವಿಸ್ಮೃತಿ ಭಾಗವತೋತ್ತಮರಾದ ಭೀಷ್ಮಾಚಾರ್ಯರಿಗೂ ಕೂಡ ಅಂತ್ಯಕಾಲದ ಭಗವತ್ ಚಿಂತನೆ ಬರಲಿಕ್ಕೆ ಆತಂಕವಾಯಿತು ಅದಿಲ್ಲ ಅಂಥ ಜನ್ಮಗಳಿಗೆ ಸಾಧನೆ ಮಾಡಿದವರಿಗೆ ಬರೋದಿಲ್ಲ ಆದರೆ ವಿಷಯದಲ್ಲಿ ಬಿದ್ದು ಹೋದ ನಾಮಗೆ ನಿಮ್ಗೆ ಹೆಂಗೆ ಬರ್ತದೆ ಬಹುಜನ್ಮದ ಪುಣ್ಯ ವಿಶೇಷ ಜನ್ಮಾಂತರದಲ್ಲಿ ಮಾಡಿದ ಸಾಧನೆಯಿಂದ ಅಂತ್ಯಕಾಲದ ಭಗವತ್ ಚಿಂತನೆ ಬರಬೇಕಲ್ವಾದರೆ ಆಗಲೇ ಅವ ಸಂಪೂರ್ಣ ಬಹಿರ್ಮುಖನಾಗ್ಬಿಡ್ತಾನ ಸುಲಭವೇ ನೋಡಿ ಅಂಥ ದೇವರ ವಿಚಾರ ಹೇಗೆ ಬರ್ತದೆ ಯಾರ ನಿಂದೆ ಅಲ್ಲ ದಾಸರು ದೃಷ್ಟಾಂತ ಹೇಳುವ ಸಿದ್ಧಾಂತವನ್ನು ತಿಳಿಯಲಿಕ್ಕೆ ಕೋಟ್ಯಾಧೀಶನೊಬ್ಬ ತನ್ನ ಮಕ್ಕಳಿಗೆಲ್ಲ ಪಾಲು ಕೊಟ್ಟು ಎಷ್ಟೋ ರೂಪಾಯಿಗಳು ತನ್ನ ಪಾಲಿಗೆ ಇಟ್ಟುಕೊಂಡಿದ್ದ ಮುದುಕ ತಂದೆ ನಾಲ್ಕು ಮಂದಿ ಮಕ್ಕಳು ದೇಶ ವಿದೇಶದಲ್ಲಿದ್ದಾರೆ ಏನು ಕೊರತೆ ಇಲ್ಲ ಅಪ್ಪನಿಗೆ ಪ್ರಾಣೋತ್ಕ್ರಮಣ ಸ್ಥಿತಿ ಅಂತ ಕೇಳಿ ಎಲ್ಲ ಮಕ್ಕಳು ಬಂದಿದ್ದಾರೆ ನಾಲಿಗೆ ಬಿದ್ದು ಹೋಗಿದೆ ಮುದುಕನಿಗೆ ಸೊಸೆಯಂದರು ಮಕ್ಕಳು ಮೊಮ್ಮಕ್ಕಳು ಸುತ್ತ ನಿಂತಿದ್ದಾರೆ ನಾಲ್ಕು ಮಂದಿ ಗಂಡು ಮಕ್ಕಳು ಪರಸ್ಪರ ಮಾತಾಡಿಕೊಳ್ತಾ ಇದ್ದಾರೆ ನಮಗೆಲ್ಲ ಹಂಚಿಕೊಟ್ಟು ಎಷ್ಟೋ ಕೋಟಿ ಇಟ್ಟುಕೊಂಡಿದ್ದ ಎಲ್ಲಿಟ್ಟಲಿದ್ದಾನೋ ಏನು ಮಾಡಿದ್ನೋ ಈಗ ಏನು ಮಾಡಲಿ ಮಾತು ಹೊರಹೊಮ್ತಾ ಇಲ್ಲ ನಾಲಿಗೆ ಬಿದ್ದು ಹೋಗಿದೆ ಏನಾಗಿದೆಯೋ ನಮಗೊಂದು ಮಾತು ಹೇಳಬಹುದಾಗಿತ್ತು ಅಂತ ಅವನ ಪ್ರಾಣ ಸೆಳೆಯುವಾಗ ಇವರದ್ದು ತುರ್ತು ಮೀಟಿಂಗ್ ನಡೀತಾ ಇದೆ ಏನು ಮಾಡಬೇಕು ಕೋಟಿ ಕೋಟಿ ರೂಪಾಯಿಗಳು ಆ ಮುದುಕಯ್ಯನೋ ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಒಬ್ಬ ಮಗ ಹೇಳಿದ ನಮ್ಮಪ್ಪ ಪ್ರಾಣ ರಾಮನಾಮ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನಂತ ಕಾಣಿಸ್ತದೆ ಎಂದ ಇನ್ನೊಬ್ಬೇಳ ಸುಮ್ಮನಿರೋ ನೆಡಿ ಜನ್ಮದಲ್ಲೇ ಹೇಳಲಿಲ್ಲ ಮತ್ತೆ ಈಗ ಎಲ್ಲಿ ಬರ್ತದೆ ನೀವು ಸುಮ್ಮನಿರೋದು ಮತ್ತೆ ಯಾರ ಹತ್ರೋ ಕೊಟ್ಟಿದ್ದಾನು ದುಡ್ಡಿನ ಗಂಟು ಈಗ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹೇಳಲಿಕ್ಕೆ ಆಗೋದಿಲ್ಲ ಯಾರ ಹತ್ರ ಕೊಟ್ನೋ ನಮ್ಗೆ ಗೊತ್ತಾದ್ರೆ ಎಷ್ಟು ಒಳ್ಳೇದಿತ್ತು ಯಾರೋ ಹೇಳಿದ್ರು ಆಲೋಚನೆ ಮಾಡಬೇಡಿ ಈಗ ಹೊಸ ಒಂದು ಇಂಜೆಕ್ಷನ್ ಬಂದಿದೆ ಆ ಡಾಕ್ಟರ್ ಬೊಂಬಾಯಿದ್ದಾರಂತೆ ಅವ್ರನ್ನ ಕರೆಸಿ ಒಂದು ಇಂಜೆಕ್ಷನ್ ಕೊಟ್ಟರು ಐದು ನಿಮಿಷ ಮಾತಾಡುವ ಶಕ್ತಿ ಬರ್ತದಂತೆ ಅದಕ್ಕೆ ಎರಡು ಲಕ್ಷ ರೂಪಾಯಿ ಖರ್ಚು ಉಂಟಂತ ಎಲ್ಲಾ ಮಕ್ಕಳು ತುರ್ತು ಮೀಟಿಂಗ್ ಮಾಡಿದ್ರು ಅವನ್ ದುಡ್ಡಲ್ಲೇ ಕೊಟ್ಟರೆ ಆಯ್ತು ನಮಗೆ ನಷ್ಟ ಈಗದ್ದೇ ಕಲಿಸಬೇಕು ಅಂತ ಡಾಕ್ಟ್ರಿಗೆ ಹೋಯ್ತು ಟೆಲಿಫೋನ್ ಕರೆ ಅವ್ರು ಸ್ಪೆಷಲ್ ಪ್ಲೇನ್ ಅಲ್ಲಿ ಬಂದಿದ್ದಾರೆ ಬಂದು ಇಂಜೆಕ್ಷನ್ ಕೊಟ್ಟ ಕ್ಷಣ ಮುದುಕ ಐದು ನಿಮಿಷ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಏನ್ ಮಾತಾಡಿದ್ದು ಗೊತ್ತೇ ಮೂರ್ಖರೇ ಸುಮ್ಮನೆ ಇದ್ದೀರಲ್ಲ ಆ ದನದ ಕರು ಕಸಬರಿಕೆ ನೋಡು ಅನ್ನೋ ಸತ್ತ ಆ ಕಸಬರಿಕೆ ಉಳಿಸ್ಕೊಳ್ಳಿಕ್ ಎರಡು ಲಕ್ಷ ರೂಪಾಯಿ ಕರ್ತವೆ ಸಂಖ್ಯಕಾಲದಲ್ಲಿ ಕಸಾಬರಕ್ಕೆ ಬಾಯಿ ಬಂತೆ ಹೊರಗು ಬೇರೆ ಬಂದಿರುತ್ತ ಬಹುಜನ್ಮದ ಪುಣ್ಯ ವಿಶೇಷ ಬಹುತಾ ಸುಕೃತಾಂ ದ್ರೋಣಿ ಸುಕೃತಾಂಚಿ ದ್ರೋಣಿ ಈ ಹರಿಕೆಯಲ್ಲಿ ಭಜನೆಗೆ ಮಾತ್ರ ಕರೆತಾಡಣ ದಾಸರಿಗೆ ಮಾಲೆಗೀಲೆ ಹಾಕಿ ಚಪ್ಪಾಳೆ ತಟ್ಟಿದ್ರೆ ಏನು ಫಲ ಇಲ್ಲ ಈ ಚಪ್ಪಾಳೆ ತಟ್ಟುವುದು ರಾಜಕಾರಣದ ಸಭೆಗಳಲ್ಲಿ ಅಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಜನರನ್ನೆಲ್ಲ ಟ್ರಕ್ಕಿನ ಮೇಲೆ ಹಾಕಿ ಕರ್ಕೊಂಡು ಬರ್ತಾರೆ ಮೊದ್ಲಿಲ್ ಚಪ್ಪಾಳೆ ತೊಟ್ಟದು ಆಮೇಲೆ ಅಲ್ಲಿ ಚಪ್ಪಾಳೆ ತೊಟ್ಟದು ಆಮೇಲೆ ಒಬ್ರಿಗೊಬ್ರು ತೊಟ್ಟೋದು ಹೀಗೆಲ್ಲ ಆಗ್ತದೆ ಹರಿಕಥೆಯಲ್ಲಿ ಕೇವಲ ದೇವರ ಭಜನೆಗೆ ಮಾತ್ರ ತತ್ವನಿಷ್ಠೆ ನಮ್ಮಲ್ಲಿರ್ಬೇಕು ವ್ಯಕ್ತಿ ನಿಷ್ಠೆ ಅಲ್ಲ ಹರಿಯ ನಂಬಿದವ ಹರಿದಾಸ ಅವಗೆ ಹರಿಯಲ್ಲೇ ವಾಸ ಶಿವನ ನಂಬಿದವ ಶಿವದಾಸ ಅವಗೆ ಶಿವನಲ್ಲೇ ವಾಸ ನರನ ನಂಬಿದವ ನರದಾಸ ಅವಗೆ ನರಕವಾಸ ದಾಸನಾಗದಿರೆ ಎಲ್ಲಿ ಹೋದರೂ ಆಭಾಸ ಭಗವಂತನ ದಾಸನಾದ ಆಭಾಸವಾಗ್ತದೆ ನರದಾಸನ ಅಂದ್ರೆ ನರಕವಾಸವಾಗ್ತದೆ ದೇವರ ಭಜನೆಗೆ ಮಾತ್ರ ಚಪ್ಪಾಳೆ ಹೊರತು ಹರಿಕಥೆಯಲ್ಲಿ ಬೇರೆ ಯಾವುದಕ್ಕೂ ಕೆಲಸ ಅದ್ಧತೆ ಇಲ್ಲ ಆದ್ರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿ ಬ್ರಿಟಿಷರು ಕೊಟ್ಟ ದೊಡ್ಡ ವರ ಅಂದ್ರೆ ಚಪ್ಪಾಳೆ ತಟ್ಟು ಈಗ ಮಕ್ಕಳೆಲ್ಲ ಅಪ್ಪನಿಗೆ ಚಪ್ಪಾಳ ಚಟ್ಟಲಿಕ್ಕೆ ಶುರು ಮಾಡಿದ್ದಾರೆ ಇಂಥ ಸ್ಥಿತಿ ಬಂದಿದೆ ಆದ್ದರಿಂದಾಗಿ ಭಜನೆಗೆ ಮಾತ್ರ ಜನರಿಗೆ ಹಳ್ಳಿಯಲ್ಲಿ ನೋಡಿ ಪಾಪ ಗೊತ್ತಿಲ್ಲ ಯಾವಾಗ ಚಪ್ಪಾಳ ತಟ್ಟಬೇಕು ಅಂತ ಗೊತ್ತಿಲ್ಲ ನಾನು ಬೆಲ್ಲದ ಬಾಗೇವಾಡಿ ಅಂತ ಒಂದು ಊರಿಗೆ ಹೋಗಿದ್ದೆ ಹರಿಕಥೆಗೆ ಮೊದಲನೇ ದಿನ ಮಾಳೆಗಿಲೆ ಹಾಕಿ ಚಪ್ಪಾಳ ಚಟ್ಟಿ ಬಹಳ ವೈಭವದಿಂದ ಹರಿಕಥೆ ಆಯಿತು ಸಪ್ತಾಹ ಮಂಗಳದ ದಿನ ಹೇಳಿದೆ ನೀವು ಬಹಳ ಉತ್ತಮ ರೀತಿಯಲ್ಲಿ ನಾನು ನಡೆಸ್ಕೊಂಡಿದ್ದೀರಿ ನಾವಿವತ್ತು ಪರ ಊರಿಗೆ ಹೊರಡ್ತೇವೆ ನಿಮ್ಮಂಥ ಆತ್ಮೀಯರನ್ನು ಬಿಟ್ಟು ಹೊರಡ್ತಕ್ಕಂಥದು ಬಹಳ ಕಷ್ಟ ನಾವು ಬರ್ತೇವೆ ಅಂದರೆ ಅದು ಕುಚಪಾಳೆ ಕರೆಯಲು ಕುಚಪ್ಪಾಳೆ ಹೊರಗೆ ಹಾಕಲು ಕುಚಪಾಳೆ ನಮಗೆ ಆದ್ರಿಂದ ಕೀರ್ತನೆಯಲ್ಲಿ ಭಗವಂತನ ಭಜನೆಗೆ ಮಾತ್ರ ಬಹುತಾ ಸುಕೃತ ಚಿ ಜೋಡಿ ಬಹುತಾ ಸುಕೃತ ಚಿ ಜೋಡಿ ಬಹ ಶುತ್ ಭು ಮೇಲೆ ಸರ್ವ ಸುಖಾಚೇ ಆಗುಮೇ ಬಹುತಃ ಸುಕ್ರಿ ಜೋಡಿ ಬಹೂನಾಂ ಜನ್ಮನಾಮಂತ್ವಾ ಪ್ರವೇಶ ಗೀತೋಕ್ತಿಯನ್ನ ಆ ಜ್ಞಾನೇಶ್ವರ ವರ್ಣನೆ ಮಾಡ್ತಾರೆ ಹಾಗೆ ಬಹುಜನ್ಮದ ಪುಣ್ಯದಿಂದ ಭೀಷ್ಮಾಚಾರ್ಯರಿಗೆ ಆ ವಸುಚೇತನಕ್ಕೆ ದ್ನಾಮಕನಾದ ವಸು ವಶಿಷ್ಠರ ಶಾಪದಿಂದ ಹುಟ್ಟುತ್ತಾನೆ ಆ ಕಾಮಧೇರುವನ್ನ ನಂದಿರಿಯನ್ನು ಹಿಂಸಿಸಿದ ಕಾರಣದಿಂದ ಗೋಹಿಂಸೆ ಮಾಡಿದ ಕಾರಣದಿಂದ ಅವನು ಪತನವಾಗ್ತದೆ ಈ ಕಥಾ ಮುಂದೆ ಕೇಳುವಾಗ ಹರಿಕಥಾ ಸಂಪ್ರದಾಯದಂತೆ ಭೀಷ್ಣುವಲೆಯ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ನಾಮ ಸಂಕೀರ್ತ ಶ್ರೀಕೃಷ್ಣ ಗೋವಿಂದ ಹರೇ ಮುಷ್ಣ ಗೋವಿಂದ ಹೇ ನಾಥ ನಾರಾಯಣ go oh. ಶ್ರೀಮನ್ ಮಧ್ವಾಚಾರ್ಯರು ಶೃತಾವನ ಸತ್ಯವಚ ಪರವಂ ಶಮಥೇರಿತ ಮುಚ್ಚ ಮಾಹುಯುಗಂ ಎರಡೂ ಕೈಯನ್ನು ಮೇಲಕ್ಕೆತ್ತಿ ಹರಿಯ ಸರ್ವೋತ್ತಮತ್ವನು ಸಾರಿದ್ದಾರೆ ಕರಜೋಡಿಸಿ ಶಿರೋಭಾಗತ್ತನ್ನು ಹೇಳಬೇಕು ರಾಮಕೃಷ್ಣ ಗೋವಿಂದ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ Krishna Govinda, Dama Krishna Govinda, Lakmeeramana Govinda, Garendamana Govinda, Vidyajara Jateepna Swami Maharaj Ki, Sanatana Hindu Dharma Ki, Bharata Mata Ki, Bharata Mata Ki, Bharata Mata Ki, Bharata Mata ವರದ ಗೋಪಾಲೇದ ಮಂಗಳ ನಿತ್ಯಮ ಕಾಯಚಾ ಮೃಸಿರ್ವಾ ಬುಧ್ಯಾತ್ಮನಾ